ಜನ್ಮ ನಾರಾಯಣ ಸುರೂ ಜಗದೇಂದ ೀತಃ ದೇಹಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ ನಾಲ್ಕು ಭೂತಗಳ ಒಟ್ಟಾದಾಗ ಅಲ್ಲೇ ಜ್ಞಾನ ಉಂಟಾಗತ್ತೆ ಅದಕ್ಕೆ ಬೇರೆಯಾದ ಆತ್ಮ ಬೇಕಾಗಿಲ್ಲ ತಿಳಿಸಿದೆ ಎಂಬ ಪ್ರಶ್ನೆಗೆ ಉತ್ತರೂಪದಲ್ಲಿ ಹಾಗಾದರೆ ಈ ಮರಣದಲ್ಲಿಯೂ ಕೂಡ ಜ್ಞಾನ ಇರಲಿಲ್ಲ ಯಾಕಿದ್ರೆಗಳ ಸಂಘಾತಕ್ಕೆ ಹಾಗೆ ಆಗಿದೆ ಮರಣ ಆದ ನಂತರವೂ ಯಾಕೆ ಜ್ಞಾನ ಬರುವುದಿಲ್ಲ ಹಾಗಾಗಿ ಜೀವ ಹೋಗಿದ್ದಾರೆ ಆ ಜ್ಞಾನಕ್ಕೆ ಪಡೆಯಬೇಕಾದ ಜೀವ ಇಲ್ಲಾದ್ರಿಂದ ಹಾಗೆ ಜ್ಞಾನ ಬರುವುದಿಲ್ಲ ಅಂತ ಹೇಳಿ ಇಲ್ಲದ್ರೆ ಮೃತದೇಹದಲ್ಲಿಯೂ ಜ್ಞಾನ ಬರ್ತೀವಿ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ಹಾಗಾದ್ರೆ ದೇಹ ನಾಶವಾಗುವುದಿಲ್ಲ ಅಂದ್ರೆ ಆದರೂ ಕೂಡ ದೇವದೇಹ ಬರ್ತದೆ ಆತ್ಮನಾಶ ಅಂತೂ ಸುತರಾನೂ ಇಲ್ಲ ಆದರೆ ಒಂದು ಪ್ರಶ್ನೆ ಬರ್ತದೆ ಸರಿ ನಿಜವಾಗಿ ಕೂಡ ಜ್ಞಾನಿಗೂ ಆತ್ಮನಾಶ ಆಗ್ತದೆ ಅಂತ ದುಃಖ ಪಡುವುದಿಲ್ಲ ನಾಶ ಒಂದು ದೇವರು ಇನ್ನೊಂದು ಸಿದ್ಧ ಆಗಿರುತ್ತೆ ಹಾಗಾಗಿ ಅದಕ್ಕೂ ಅವರು ದುಃಖ ಆದರೆ ಒಂದು ವಿಚಾರ ಆದರೆ ನಾನು ಯಾವ ದೇಹವನ್ನು ನೋಡಿ ಸಂತೋಷಪಟ್ಟಿದ್ದೇನೆ ಯಾವ ದೇಹದ ಜೊತೆಗೆ ಮಾತಾಡಿ ಸಂತೋಷಪಟ್ಟಿದ್ದೇನೆ ಯಾವ ದೇಹವನ್ನು ಮುಟ್ಟಿ ಸಂತೋಷಪಟ್ಟಿದ್ದೇನೆ ಆ ದೇಹ ಹೋಯ್ತಲ್ಲ ಅವರಿಗೆ ಬೇರೆ ದೇಹ ಬರ್ಬೋದು ನನಗೆ ಉಪಯೋಗ ಇಲ್ಲ ನಾನು ಭೀಷ್ಮ ದ್ರೋಣಾದಿಗಳ ದೇಹವನ್ನು ನೋಡಿ ಸಂತೋಷಪಟ್ಟಿದ್ದೇನೆ ಆ ದೇಹದ ಜೊತೆಗೆ ಮಾತಾಡಿದ್ದೇನೆ ಮುಟ್ಟಿದ್ದೇನೆ ಸಂತೋಷಪಟ್ಟಿದ್ದೇನೆ ಆ ದೇಹ ಈಗ ನನಗೆ ಕಾಂಡಿಗೆ ಸಿಗುದಿಲ್ಲ ಮಾತಾಡಲಿಕ್ಕೆ ಸಿಗುವುದಿಲ್ಲ ಅಂದರೆ ನನಗೆ ದುಃಖ ನನಗೆ ಸುಖ ಹೋಯಿತು ಅಷ್ಟೇ ಅಲ್ಲ ನನಗೆ ನಾನು ಯಾವುದನ್ನ ಮೀರೆ ಯಾವುದನ್ನು ನೋಡಿ ಸಂತೋಷ ಪಡ್ತಾ ಇದ್ದೆ ಇವತ್ತು ಅದು ಅಸ್ತ್ರಶಸ್ತ್ರದಿಂದ ಚಿನ್ನ ಬಿನ್ನಾದರೆ ನನಗೆ ಇಷ್ಟವಾದ ದೇಹ ಅದು ನನಗೆ ಖುಷಿ ಕೊಟ್ಟ ದೇಹ ಅದು ಲಿಖತವಾದರೆ ಚಿನ್ನ ಬಿನ್ನಾದರೆ ನನಗೆ ದುಃಖ ಆಗತ್ತೆ ಸುಖ ತಪ್ಪುತ್ತೆ ದುಃಖ ಬರುತ್ತೆ ಇದಕ್ಕೆ ಈ ಸಮಸ್ಯೆ ಉಂಟಲ್ವಾ ಹಾಗಾಗಿ ನಾನು ದುಃಖಕ್ಕೆ ಕಾರಣ ಇದೆ ಇಲ್ಲಿ ಇವಾಗ ನನಗೆ ಅಚ್ಚುಮೆಟ್ಟಾದ ದೇಹ ಅದು ಚಿನ್ನ ಭಿನ್ನಾದರೆ ನನಗೆ ದುಃಖ ಆಗತ್ತೆ ಅಥವಾ ಅದರಿಂದ ಸಂಭಾಷಣೆ ಮುಂದೆ ಮಾತಾಡಲಿಕ್ಕೆ ಯಾವುದಕ್ಕೂ ಇಲ್ಲ ಅದರಿಂದಾಗಿ ಸುಖ ತಪ್ಪಿ ಬಿಡುತ್ತೆ ಆದ್ರಿಂದಾಗಿ ನಾನು ದುಃಖ ಮಾಡ್ತಾ ಇದ್ದೇನೆ ನನ್ನ ದುಃಖ ಸಮರ್ಪಕವಾಗಿದೆ ಅಂತ ಅರ್ಜುನ ಹೇಳಿದರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ ನೋಡಿ ಯಾವುದೇ ಒಂದು ಪದಾರ್ಥಗಳನ್ನು ನೋಡುವುದರಿಂದಾಗಿ ಮುಟ್ಟುವುದರಿಂದಾಗಿ ತಿನ್ನುವುದ್ರಿಂದಾಗಿ ಕೇವಲ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಪರ್ಕ ಮಾತ್ರದಿಂದ ನನಗೆ ನನಗೆ ದುಃಖವಾಗಲಿ ಸುಖವಾಗಲಿ ಆಗುವುದಿಲ್ಲ ಅಲ್ಲಿ ಅಭಿಮಾನ ಎಂಬ ಮಾತನ್ನ ಹೇಳಿ ಅಭಿಮಾನ ತ್ಯಾಗ ಮಾಡಿದ್ರೆ ಯಾವ ಸುಖವೂ ಇಲ್ಲ ಯಾವ ದುಃಖವೂ ಇಲ್ಲ ಅಭಿಮಾನವೇ ಕಾರಣ ನಮ್ಮ ಸುಖ ದುಃಖಕ್ಕೆ ಅಂತ ಕೃಷ್ಣ ಹೇಳ್ತಾರೆ ಮಾತ್ರ ಸ್ಪರ್ಶಾಸ್ತು ಕೋಂಟೇಯ ಶೀತೋಷ್ಣ ಸುಖ ದುಃಖದ ಆಗಮ ಅಪಾಯಿನೋ ಅನಿತ್ಯಕ್ಷಸ್ವ ಭಾರತ ನೀನು ಭರತನ ಕುಲದಲ್ಲಿ ವಂಶದಲ್ಲಿ ಬಂದವನು ಇನ್ನೊಂದು ಆದ್ರಿಂದಾಗಿ ಅರ್ಜುನನಿಗೆ ಭಾರತ ಅಂತ ಸಂಬೋಧನೆ ಭರತಕುಲ ಲಲಾಮನೀನು ಶ್ರೇಷ್ಠ ಭರತ ಕುಲಕ್ಕೆ ತಕ್ಕಂತೆ ವರ್ತಿಸಬೇಕು ಒಂದು ಅರ್ಥ ಇನ್ನೊಂದು ಅರ್ಥ ಅಂದರೆ ಈ ಅರ್ಜುನನ ವಿಷಯದಲ್ಲಿ ಆಗುವಾಗ ಭರತ ಎಂಬುದಕ್ಕೆ ಇನ್ನೊಂದು ಮುಖದ ಅರ್ಥವು ಇದೆ ಏನಂದ್ರೂ ಭರತನಿಗೆ ಸಂಬಂಧಪಟ್ಟವನು ಭರತನಿಗೆ ಅತ್ಯಂತ ಹತ್ತಿರ ಆದವನು ಯಾರು ಭರತ ಭರತ ಅಂದರೆ ವಾಯುದೇವರನ್ನು ಭರತ ಎಂದು ಕರೀತಾರೆ ಯಾಕೆಂದರೆ ಈ ಜಗತ್ತನ್ನು ಈ ಪಿಂಡಾಂಡವನ್ನು ಬ್ರಹ್ಮಾಂಡವನ್ನು ಧಾರಣೆ ಮಾಡಿರುವ ಪ್ರಾಣದಿಂದ ಭಗವಂತನ ಅನಂತ ರೂಪಗಳನ್ನು ಹೃದಯದಲ್ಲಿ ಸರ್ವದಾ ಧಾರಣೆ ಮಾಡುವುದು ಮತ್ತೆ ಪ್ರಕಾಶ ಸ್ವರೂಪನಾದ ಫ ಪ್ರಕಾಶ ಸ್ವರೂಪನಾದ ಭಗವಂತನಲ್ಲಿ ಯಾವಾಗಲೂ ಅನುರಕ್ತರಾದವರು ಅವಿಚ್ಛಿನ್ನವಾಗಿ ಅನುರಕ್ತರಾದವರು ಈ ಎಲ್ಲ ಕಾರಣದಿಂದಲೂ ಕೂಡ ಪ್ರಾಣದೇವರನ್ನು ಭರತ ಅಂತ ಕರೀತಾರೆ ಹಾಗಾಗಿ ಆ ಪ್ರಾಣದೇವರ ಸ್ವರೂಪನಾದ ಭೀಮಸೇನಿಗೆ ತಮ್ಮನಾದವನು ಭರತನಿಗೆ ಅತ್ಯಂತ ಹತ್ತಿರ ಆದವನು ಭರತ ನಿನ್ನನ್ನು ತಮ್ಮನನ್ನಾಗಿ ಮಾಡಿಕೊಂಡಿದ್ದಾರೆ ಭರತನಿಗೆ ಅತ್ಯಂತ ಹತ್ತಿರ ಆದವನು ಅದರಿಂದಾಗಿ ಭರತ ಹೇಗಿದ್ದಾನು ಭರತನಿಗೆ ಅಭಿಮಾನ ಇಲ್ಲ ಆದ್ರಿಂದಾಗಿ ಅವರು ಯಾವ ದುಃಖಕ್ಕೂ ಕಟವರ್ಗದ ಸತ್ತಾಗಲು ಅವನು ದುಃಖ ಪಡಲಿಲ್ಲ ಅಂದರೆ ಮುಂದೆ ಯುದ್ಧದಲ್ಲಿ ಕಟ್ಟುಕೊಂಡು ಸತ್ತಾಗ ದುಃಖ ಪಡಲಿಲ್ಲ ಅಭಿಮನ್ಯು ಸತ್ತಾಗ ದುಃಖಪಟ್ಟ ಭಗವದ್ಗೀತೆಯನ್ನು ಕೇಳಿದ ನಂತರವೂ ಕೂಡ ಭಗವದ್ಗೀತೆ ಕೇಳಲೇ ಇಲ್ಲ ಭೀಮಸೇನ ಆದರೆ ಅವನು ದುಃಖ ತನ್ನ ಮಗ ಸತ್ತಾದ ಯಾಕೆ ಕೃಷ್ಣನಿಗೆ ಯಾವುದು ಪ್ರಿಯವಾದದ್ದು ಇಚ್ಛವ ಇಷ್ಟವಾದದ್ದು ಅದು ಓಕೆ ಅಂತ ಹೇಳ್ತಾರೆ ದುಃಖ ಪಡೋದು ತತ್ರ ನಮುಷ್ಯತೆ ಹಾಗಾಗಿ ಭರತ ಅಭಿಮಾನ ತ್ಯಾಗ ಮಾಡಿ ನಿಶ್ಚಿಂತೆಯಿಂದ ಇರೋದು ಭರತನಿಗೆ ತಮ್ಮನಾಗಿ ಹೋಗ್ತಿದ್ದೆ ನೀನು ಕೂಡ ಈ ಸುಖ ದುಃಖ ಇಂದ್ರಿಯ ವಿಷಯ ಇಂದ್ರಿಯ ಸಂಪರ್ಕದಿಂದ ಏನು ನಿನಗೆ ಸುಖ ದುಃಖ ಆಗದಂತೆ ನೀವು ನೋಡಿಕೊಳ್ಬೇಕು ಯಾಕೆ ಅಭಿಮಾನ ತ್ಯಾಗ ಮಾಡಬೇಕು ಇಲ್ಲಿ ಮಾತ್ರ ಸ್ಪರ್ಶ ಅಂತಂತು ಮಾತ್ರ ಅಂದರೆ ನಿಯಂತೆ ಇದೆ ಮಾತ್ರ ಯಾವುದನ್ನು ನಾವು ಇಂದ್ರಿಯಗಳ ಮೂಲಕ ಅನುಭವಿಸ್ತೇವೋ ನಮ್ಮ ಇಂದ್ರಿಯದ ಇಂದ್ರಿಯಕ್ಕೆ ಯಾವುದು ಗೋಚರವಾಗ್ತದೋ ಅದನ್ನು ಮಾತ್ರ ಅಂತ ಕರೀತಾರೆ ನಮ್ಮ ಕಣ್ಣಿಗೆ ರೂಪ ಗೋಚರವಾಗುತ್ತೆ ನಮ್ಮ ರಸನೇಂದ್ರಿಯಕ್ಕೆ ರಸ ಅದು ಗೋಚರವಾಗ್ತದೆ ಕಿವಿಗೆ ಶಬ್ದ ಗೋಚರವಾಗುತ್ತೆ ತೊಗಿಂದ್ರಿಯಕ್ಕೆ ಸ್ಪರ್ಶದ ಅನುಭವ ಬರುತ್ತೆ ಘ್ರಾಣೇಂದ್ರಿಯಕ್ಕೆ ಗಂಧದ ಅನುಭವ ಬರುತ್ತೆ ಹೀಗೆ ರೂಪ ರಸ ಗಬ್ಬ ಕಿವಿಗೆ ಶಬ್ದ ಹೀಗೆ ರೂಪರಸ ಗಂಧ ಸ್ಪರ್ಶಗಳು ನಮ್ಮ ಇಂದ್ರಿಯಕ್ಕೆ ಅದು ಅನುಭವಕ್ಕೆ ಇಂದ್ರಿಯಜನ್ಯ ಜ್ಞಾನಕ್ಕೆ ಅದು ವಿಷಯ ಆಗಿದೆ ಇಂದ್ರಿಯಕ್ಕೆ ಗೋಚರವಾಗ್ತದೆ ಹಾಗಾಗಿ ಯಾವುದು ನಮ್ಮ ಇಂದ್ರಿಯಜನ್ಯವಾದ ಅನುಭವಕ್ಕೆ ವಿಷಯವಾಗ್ತದೋ ಅದನ್ನ ಮಾತ್ರ ಅಂತ ವೈದಿಕ ಸಾಹಿತ್ಯದಲ್ಲಿ ಕರೀತಾರೆ ಈಗ ನಮಗೆ ಮಾತ್ರೆ ಅಂದ್ರೆ ಈ ಮಾತ್ರ ಏನಪ್ಪ ಅದು ಮಾತ್ರ ಅಂದ್ರೆ ವಿಷಯ ಪದಾರ್ಥಗಳು ಆದರೆ ಸ್ಪರ್ಶ ಅಂದ್ರೆ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಪರ್ಕ ಇಷ್ಟು ಮಾತ್ರದಿಂದ ಇಷ್ಟೇ ತೂಶನಿಗೆ ಇಷ್ಟೇ ಅಂತ ಅರ್ಥ ಅವುಗಳು ಸಿಖ ದುಃಖವನ್ನು ಕೊಡ್ತಾವೇನೋ ನಮಗೆ ಯಾಕೆಂದ್ರೆ ಒಳ್ಳೆ ರೂಪದ ರೂಪಕ್ಕೂ ನಮ್ಮ ಚಕ್ಷುನ ಇಂದ್ರಿಯಕ್ಕೂ ಏನೋ ಸಂಪರ್ಕ ಆಯಿತು ಆಗ ರೂಪದ ವಿಶಿಷ್ಟವಾದ ಅನುಭವವನ್ನು ಸ್ವರೂಪದ ಒಳ್ಳೆ ಒಳ್ಳೆ ರೂಪದ ಅನುಭವವನ್ನು ತಂದುಕೊಡುವ ಮೂಲಕ ಅದು ಸುಖವನ್ನು ಕೊಡ್ತದ ಅಥವಾ ನಮಗೆ ಹೇಯವಾದ ಕುರೂಪಕ್ಕೂ ನಮ್ಮ ಇಂದ್ರಿಯಕ್ಕೂ ಸಂಪರ್ಕ ಆಯಿತು ಚಕ್ಷುರ್ ಇಂದ್ರಿಯಕ್ಕೆ ಅದರ ಕುರೂಪದ ಅನುಭವವನ್ನು ತಂದುಕೊಡುವ ಮೂಲಕ ಅದು ನಮಗೆ ಜುಗುಪ್ಸೆಯನ್ನಾಗಲಿ ಅಥವಾ ದುಃಖವನ್ನಾಗಲಿ ಕೊಡ್ತದೋ ಇಲ್ಲ ಖಂಡಿತ ಇಲ್ಲ ಕೇವಲ ಅಥವಾ ಹೀಗೆ ಒಳ್ಳಿ ನಾಲಿಗೆ ಕೂಡ ಸಂಪರ್ಕ ಆಯಿತು ಆಗ ಒಳ್ಳೆ ರಸದ ಅನುಭವ ಬಂತು ಸುಖ ಆಯಿತು ಕೆಟ್ಟ ರಸ ನೀರಸ ಕೆಟ್ಟ ರಸದ ಅನುಭವ ಆದಾಗ ವಿಷೇಂದ್ರಿಯ ಸಂಪರ್ಕದಿಂದ ದುಃಖ ಬರ್ತದ ಇಲ್ಲ ಕೇವಲ ವಿಷೇಂದ್ರಿಯ ಸಂಪರ್ಕ ಮಾತ್ರದಿಂದಲೇನೆ ಹೇಳೋ ಅರ್ಜುನ ನನಗೆ ಒಳ್ಳೆ ಶೀತೋಷ್ಣ ಸ್ಪರ್ಶಗಳು ಅಥವಾ ಬೇರೆ ಬೇರೆ ರೂಪರಸದ ಅನುಭವ ಅಥವಾ ಗಂಧ ಸ್ಪರ್ಶದ ಅನುಭವ ಅಥವಾ ಒಳ್ಳೆ ರಸದ ಅನುಭವ ಕೆಟ್ಟ ರಸದ ಅನುಭವ ಒಳ್ಳೆ ರೂಪದ ಅನುಭವ ಕೆಟ್ಟ ರೂಪದ ಅನುಭವ ಒಳ್ಳೆ ಶಬ್ದದ ಅನುಭವ ಕೆಟ್ಟ ಶಬ್ದದ ಅನುಭವದ ದ್ವಾರ ಸುಖ ದುಃಖವನ್ನು ಉಂಟು ಮಾಡ್ತದೆ ಏನೋ ಅದು ಕಾಕುಸ್ವರ ಅಷ್ಟೇ ಅಲ್ಲ ಯಾಕೆ ಇಲ್ಲಂದ್ರೆ ನೋಡಿ ವಿಷೇಂದ್ರಿಯ ಸಂಪರ್ಕ ಆದ ತಕ್ಷಣವೇ ಸುಖವಾಗಿ ದುಃಖವಾಗಿ ಅನುಭವ ದ್ವಾರ ಸುಖವಾಗಲಿ ದುಃಖವಾಗಲಿ ಆಗುವುದಿಲ್ಲ ಯಾಕಂದ್ರೆ ಅದು ಆಗತ್ತೆ ಎಂದು ಗ್ಯಾರಂಟಿ ಇಲ್ಲ ಒಮ್ಮೊಮ್ಮೆ ಆಗತ್ತೆ ಒಮ್ಮೊಮ್ಮೆ ಆಗೋದಿಲ್ಲ ಆಗಮ ಅಪಾಯನ ಅದು ಅನಿತ್ಯ ಆಗಮ ಅಪಾಯನ ಅಂದ್ರೆ ಯಾವಾಗ್ಲೂ ಆಗೋದಿಲ್ಲ ಅಂತ ಅರ್ಥ ಅಂದ್ರೆ ಉದಾಹರಣೆಗೆ ಅಭಿಮಾನ ಇದ್ದಾಗ ಆಗತ್ತೆ ಇಲ್ಲ ಅಂತ ಆಗುದಿಲ್ಲ ಯಾಕೆಂದ್ರೆ ನಮ್ಮ ಮನೆಗೆ ಇನ್ನು ಅದು ನಮ್ಮ ಮನೆಯಾಗಿದೆ ನಮ್ಮ ಮನೆಗೆ ಬೆಂಕಿ ಬಿದ್ದರೆ ನಮಗೆ ಏನಾಗುತ್ತೆ ಅದನ್ನು ನೋಡಿದಾಗ ಮನೆಗೆ ಬೆಂಕಿ ಬಿತ್ತು ಆ ಮನೆಗೆ ಹತ್ತಿದ ಬೆಂಕಿಗೂ ನಮ್ಮ ಕಣ್ಣಿಗೂ ಸಂಬಂಧ ಆಯಿತು ನಾವು ದುಃಖ ಪಡ್ತೇವೆ ಅಲ್ವಾ ಆದ್ರೆ ಮರ್ದಿವ್ಸ ಅದೇ ಮನೆಗೆ ಬೆಂಕಿ ಬೀಳುತ್ತೆ ನಾವೇನು ತಡಪಡಿಸುವುದಿಲ್ಲ ಯಾಕೆಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಬೇರೆಯವರಿಗೆ ಮಾರಿ ಆಗಿದೆ ಸೇಲ್ ಆಗಿದೆ ಇನ್ನೊಬ್ಬರಿಗೆ ಸೇಲ್ ಮಾಡಿದ್ದೇವಾದ್ರಿಂದಾಗಿ ನಾಳೆ ನಮಗೆ ಅಭಿಮಾನ ಇರುವುದಿಲ್ಲ ಇವತ್ತು ಅಭಿಮಾನ ಇದ್ದದಕ್ಕೆ ಅದೇ ಮನೆ ಸುಟ್ಟಾಗದನ್ನು ನೋಡಿದಾಗ ನಮಗೆ ದುಃಖ ಆಯಿತು ನಾಳೆ ಅದನ್ನು ಇನ್ನೊಬ್ಬರಿಗೆ ಮಾಡಿದಾಗ ನಮಗೆ ಅಭಿಮಾನ ಇಲ್ಲ ಆದ್ರಿಂದಾಗಿ ಅದೇ ಮನೆಗೆ ಬೆಂಕಿ ಹತ್ತಿದ ನೋಡಿದ್ರು ಕೂಡ ನಮಗೇನಾಗಲ್ಲ ಐನೂರು ರೂಪಾಯಿ ನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ನವೆಂಬರ್ ಎಂಟರಿಂದ ಹಿಂದೆ ಅದು ಸುಟ್ಟಾದ ಅಭಿಮಾನ ಇರುವುದರಿಂದಾಗಿ ದುಃಖ ಇವತ್ತು ಅದು ಭಯ ಭಯ ಹುಡ್ಸುದೇ ವಿನ ಅದು ಸುಖಪ್ರದವಾಗೋದಿಲ್ಲ ಅದು ಹಾಗೆ ಅಭಿಮಾನ ಇದ್ದಾಗ ಅದು ಇಲ್ಲಂದ್ರೆ ಇಲ್ಲ ಹಾಗೆ ಅಥವಾ ಯಾರೋ ಅಷ್ಟೇ ನಮ್ಮೂರು ಯಾರಾದ್ರೂ ಆಕ್ಸಿಡೆಂಟ್ ಅಲ್ಲಿ ಸತ್ತು ನೋಡಿದ್ರೆ ಏನಾಗತ್ರಿ ದುಃಖ ಆಗತ್ತೆ ಬೇರೆಯವರು ಅವರು ಸತ್ತೋದ ನೋಡಿದ್ರೆ ದುಃಖ ಆಗಲ್ಲ ಯಾಕೆ ನಮ್ಮವರಲ್ಲ ಹಾಗಾಗಿ ಕೇವಲ ಭಿನ್ನ ಭಿನ್ನವಾದ ದೇಹವನ್ನು ನೋಡುವ ಮಾತ್ರದಿಂದಲೇನೆ ಏನಾಗಲ್ಲ ದುಃಖ ಆಗೋಲ್ಲ ಅವರ ನಮ್ಮವರು ಎಂಬ ಅಭಿಮಾನ ಇದ್ದಾಗ ಮಾತ್ರ ದುಃಖ ಆಗಲ್ಲ ನಮ್ಮವರಲ್ಲ ಅನ್ನೋ ದುಃಖ ಅಥವಾ ಇದು ಬಂತು ಒಬ್ಬರಿಗೆ ಪ್ರಶಸ್ತಿ ಬಂತು ಅಥವಾ ಒಳ್ಳೆ ರ್ಯಾಂಕ್ ಬಂತು ವಿದ್ಯಾ ಯಾರೋ ನಮ್ಮ ಮಗನಿಗೆ ರ್ಯಾಂಕ್ ಬಂದ್ರೆ ಮಾತ್ರ ನಮಗೆ ಏನಾಗುವುದು ಸಂತೋಷ ಆಗುತ್ತೆ ನಮ್ಗೆ ಸಂತೋಷ ಆಗಲ್ಲ ಫೈಲ್ ಬೇರೆಯವರು ಫೈಲ್ ಆದ್ರಲ್ಲ ಬೇರೆಯವ್ರ ಮಗ ಫೈಲ್ ಆದ್ರೆ ನಮ್ಮ ಮಗ ಫೈಲಾದ್ರೆ ನಮಗೆ ದುಃಖ ಆದರೆ ಕೇಳಿದಾಗ ದುಃಖ ಆಗತ್ತೆ ಹಾಗಾಗಿ ನನ್ನದು ಎಂಬ ಅಭಿಮಾನ ಇದ್ದಾಗ ಮಾತ್ರ ವಿಷಯೇಂದ್ರಿಯಗಳ ಸಂಪರ್ಕದಿಂದ ಅದು ನಮಗೆ ಅನುಭವ ಕೊಟ್ಟು ಸುಖ ದುಃಖವನ್ನು ಕೊಡ್ತದೆ ಆ ಅಭಿಮಾನವನ್ನು ಕಲಚಿಕೊಂಡಾಗ ಇಲ್ಲ ಅಂತ ಹೇಳ್ತಾನೆ ಯಾಕೆಂದ್ರೆ ಯಾವಾಗ ಇಲ್ಲ ಆಗಮ ಅಪಾಯನ ಅಭಿಮಾನ ಇದ್ದಾಗ ಇರತ್ತೆ ಇಲ್ಲ ಅಂತಿಲ್ಲ ಉದಾಹರಣೆಗೆ ಹೇಳ್ತಾ ಇದ್ರೆ ಅನಿತ್ಯ ಪ್ರವಾಹದಿ ಅನಿತ್ಯ ಸ್ವರೂಪದ ಅನಿತ್ಯ ಮಾತ್ರ ಅಲ್ಲ ಅಂದರೆ ಉದಾಹರಣೆಗೆ ಸು ಸುಸುಕ್ತಿಯವಸ್ಥೆಯಲ್ಲಿ ಮೂರ್ಛಾವಸ್ಥೆಯಲ್ಲಿ ಪ್ರಳಯಾವಸ್ಥೆಯಿಂದ ಮತ್ತು ಸಮಾಧಿ ಅವಸ್ಥೆ ಅಂತ ಈ ಬೇರೆ ಬೇರೆ ಅವಸ್ಥೆಯಲ್ಲಿ ನಮಗೆ ಏನು ಸುಖ ಆಗತ್ತಾ ಸುಖ ಆಗತ್ತ ಯಾಕಂದರೆ ಕಾರು ನಿದ್ರಾವಸ್ಥೆಯಲ್ಲಿಯೂ ಕೂಡ ತೊಗಿಂದ್ರಿಯ ಜಾಗೃತವಾಗಿರುತ್ತೆ ಬೇರೆ ಇಂದ್ರಿಯು ಉಪರತವಾಗಿದ್ರೂ ಕೂಡ ತೊಗಿಂದ್ರಿಯ ಚರ್ಮ ಅಂದ್ರೆ ಸ್ಪರ್ಶವನ್ನು ಅನುಭವಿಸುವ ಇಂದ್ರಿಯ ಜಾಗೃತವಾಗಿರುತ್ತಂತೆ ಆ ತ್ವಗೀಂದ್ರಿಯಕ್ಕೆ ಒಳ್ಳೆ ಒಳ್ಳೆ ಹಂಸತೂರಿಕಾ ಕಲ್ಪದಲ್ಲಿ ಮಲಕಿರ್ತಾರೆ ನೆಚ್ಚಿಗೆ ಸ್ಪರ್ಶ ತೊಗೀಂದ್ರಿಯಕ್ಕೆ ಸಂಬಂಧ ಸಂಪರ್ಕ ಇದೆ ತೊಗಿಂದ್ರಿಯ ಸುಷುಪ್ತ ವ್ಯವಸ್ಥೆಗೂ ಜಾಗೃತವಾಗಿರುತ್ತೆ ಅಂತಹ ತೊಗಿಂದ್ರಿಗೂ ಮನಸ್ಸಿಗೂ ಸಂಪರ್ಕ ಇದೆ ಅಂತಹ ಮನಸ್ಸಿಗೂ ಆತ್ಮನಿಗೂ ಸಂಪರ್ಕ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಅವನಿಗೆ ಆ ಸುಖ ಸ್ಪರ್ಶದ ಅನುಭವ ದ್ವಾರ ಸುಖವಾಗುವುದಿಲ್ಲ ಕಾರಣ ಏನಂದ್ರೆ ಅಭಿಮಾನ ಇಲ್ಲ ಅಥವಾ ಏನಾದರೂ ದು ಉಷ್ಣ ಸ್ಪರ್ಶದ ಅದು ಆ ಇಂದ್ರಿಯಕ್ಕೂ ಉಷ್ಣ ಸ್ಪರ್ಶಕ್ಕೂ ಸಂಪರ್ಕ ಆಯಿತು ಅವನ ಕಲು ಮಲಗಿಸಿದ್ರೂ ಕೂಡ ಗೊತ್ತೇ ಆಗಿಲ್ಲ ಸ್ಪರ್ಶದ ಅನುಭವ ಆಗುವ ಮೂಲಕ ಅವನಿಗೆ ದುಃಖವಾಗುವುದಿಲ್ಲ ಕಾರಣ ಏನಂದ್ರೆ ಅಭಿಮಾನ ಇಲ್ಲ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅಷ್ಟೇ ಅಭಿಮಾನ ಇರಲ್ಲ ಆ ಒಂದು ವಿಷಯೇಂದ್ರಿಯ ಅಲ್ವಾ ಅವರಿಗೆ ಏನು ಸುಖ ಆಗುವುದಿಲ್ಲ ದುಃಖ ಆಗುವುದಿಲ್ಲ ಮೂರ್ಛಾವಸ್ಥೆಯಲ್ಲಿ ಅಷ್ಟೇ ಹೀಗೆ ವಿಷಯೇಂದ್ರಿಯ ಸಂಪರ್ಗಳು ಆ ಅಭಿಮಾನ ಇದ್ದಾಗ ಮಾತ್ರ ಜಾಗೃತ ಅವಸ್ಥೆಯಲ್ಲಿ ನನಗೆ ಸುಖ ದುಃಖ ವಿಷಯ ಒಳಿತು ಕೆದುಕು ಅನುಭವವನ್ನು ಕೊಡುವ ಮೂಲಕ ಸುಖ ದುಃಖ ಪ್ರದವಾಗ್ತದೆ ಇಲ್ಲಂದ್ರೆ ಅಭಿಮಾನ ಇಲ್ಲಂತಾದ್ರೆ ಆಗುವುದಿಲ್ಲ ಕೃಷ್ಣ ಅದಕ್ಕೋಸ್ಕರ ತಾಂತಿಗಿಚ್ಚ ಸ್ವಭಾರತ ಅಂದರೆ ಕೆಲವರು ಹೇಳೋದುಂಟು ಸ್ವರೂಪತಃ ಅದು ಅನಿತ್ಯ ಪ್ರವಾಹತಃ ನಿತ್ಯ ಅಲ್ಲ ಗಂಗಾ ಪ್ರವಾಹ ಬರುತ್ತೆ ಒಂದೊಂದೇ ಜರ ಹೊರಟು ಹೋಗುತ್ತೆ ಆ ಸ್ವರೂಪತಃರ ನಿತ್ಯಾದ್ರೂ ಆ ಪ್ರವಾಹಕ್ಕೆ ವಿಚ್ಛಿತ್ತಿ ಇಲ್ಲ ಅದರಂತೆ ಇಲ್ಲಿಯೂ ಕೂಡ ಸುಖ ದುಃಖ ಪ್ರಧಾನ ಪ್ರವಾಹ ಅದ ಒಂದು ಸುಖ ದುಃಖ ಪ್ರದ ು ಇಂದ್ರಿಯದಿಂದ ವಿಷೇಂದ್ರಿಯ ಸಂಪರ್ಕ ಒಂದು ಸುಖ ದುಃಖ ಬಂದು ಹೋಗತ್ತೆ ಆದ್ರೆ ಅವಿಚ್ಛಿನ್ನವಾಗಿ ಪ್ರವಾಹ ಮತ್ತೆ ಬರುತ್ತಾ ಇರ್ತದೆ ಅದು ಸುಖ ದುಃಖವನ್ನು ಕೊಡ್ತಾ ಇರ್ತದೆ ಅಂತ ಏನಿಲ್ಲ ಮಧ್ಯದಲ್ಲಿ ಕಟ್ಟಾಗಿದೆ ಎಲ್ಲಿ ಗಾಢ ನಿದ್ರಾವಸ್ಥೆಗೆ ಅಭಿಮಾನ ಇಟ್ಟಿದ್ದಾಗ ಅದು ಇರುವುದಿಲ್ಲ ಹಾಗಾಗಿ ಪ್ರವಾಹದವೂ ಅವು ಪ್ರವಾಹಕ್ಕೂ ಬಿಚ್ಚಿತ್ತಿ ಇದೆ ಕಂಟಿನ್ಯೂ ಆಗಿ ಒಂದಾದರೂ ಅವನು ಕೊಡ್ತಾ ವಿಷೇಂದ್ರಿಯ ಸಂಪರ್ಕ ಸುಖ ಪ್ರವಾಹ ಕಥಾ ಇರೋದಿಲ್ಲ ಪ್ರವಾಹಕ್ಕೆ ವಿಚ್ಚಿತ್ತಿ ಬಂತು ಯಾಕೆ ಗಾರ ನಿದ್ರ ಅವಸ್ಥೆಯಲ್ಲಿ ಅಭಿಮಾನ ಇಲ್ಲ ಅವಾಗ ಸುಖ ಇಲ್ಲದು ಹಾಗಾಗಿ ನೀನು ಏನ್ ಮಾಡಬೇಕು ಈಗ ಹಾಗೆ ಅಭಿಮಾನವೇ ಆಚಾರ್ಯ ಬೇರೆ ಕಡೆಯಲ್ಲಿ ಹೇಳ್ತಾರೆ ಅಭಿಮಾನದೇವ ಸಂಸಾರ ಅಭಿಮಾನ ಭ್ರೇ ಆತ್ಮನಿಂದ ದೇಹಾದಿ ಭ್ರಮ ಇರುವಾಗ ಮಾತ್ರ ತಗುತ್ತಾಗುವುದು ಹಾಗಾಗಿ ಅದನ್ನು ವಿಫಲಗೊಳಿಸುವುದು ಆಯ್ತಾ ಅದನ್ನು ನೀನು ಸಹಿಸಿಕೋ ಅಂತುಟ್ಟಿಲ್ಲ ತಾಂತ್ ಸ್ವಭಾರತ ಅಂದ್ರೆ ಸಹಿಸಿಕೋ ವಿಷಯದಲ್ಲಿ ಸಂಪರ್ಕ ಸುಖ ದುಕೊಂಡು ಕೊಡುವುದನ್ನು ಸಹಿಸ್ಕೊಂಡು ಕುತ್ಕೋ ಕೃಷ್ಣ ಹೇಳಬೇಕೇನದನ್ನ ಸಹಿಸ್ಕೊತ ನೀವು ಸ್ವಲ್ಪ ಧ್ಯಾನ ಆಗಿದೆ ನೋಟು ಸಹಿಸ್ಕೊಂಡಿರ್ರಿ ಸಹಿಸ್ಕೊಂಡಿರ್ರಿ ಅಂತ ಹೇಳೋದು ಪರಿಹಾರ ಅಲ್ಲ ಅದು ಅದು ಈಗ ಪಕ್ಕ ಬೇರೆ ಯಾರು ಯಥಾಶ್ಥವಾಗಿ ಅಥವಾ ಸಹಿಸ್ಕ್ರಿ ಸಹಿಸ್ಕೊಂಡು ಇವ್ರೆ ಹೇಳ್ಬೇಕಾ ಅನಿವಾರ್ಯದ ನಾವು ಸಹಿಸ್ಕೋಬೇಕಾಗತ್ತೆ ಅದನ್ನು ಕೃಷ್ಣ ಹೇಳೋದಲ್ಲ ಎಲ್ಲರೂ ಯಥಾಶ್ರವಾಗಿ ಅರ್ಥ ಮಾಡಿದರೆ ಆಚಾರ್ಯಮದ್ಧರು ಸೂಚನೆ ಕೊಟ್ಟರು ಯಾಕೆಂದ್ರೆ ಸಂಸ ಅಭಿಮಾನದಿಂದಲೇ ಸಂಸಾರ ಅಭಿಮಾನ ಸಂಸಾರ ದುಃಖ ಇಲ್ಲ ಅಂತ ಅದು ಭಾಷ್ಯದಲ್ಲೂ ಹೇಳಿದ್ದಾರೆ ದೇಹಾದಿಗಳಲ್ಲಿ ಭ್ರಮೆ ಬಂದಾಗ ಮಾತ್ರ ಅಭಿಮಾನ ಬಂದಾಗ ಮಾತ್ರ ನಮಗೆ ಸುಖದಾಗಬಹುದು ಹಾಗಾಗಿ ಅದನ್ನು ವಿಫಲಗೊಳಿಸುವಂತಿದೆ ಅದನ್ನು ಸಹಿಸಿಕೋ ಎಂಬುದಕ್ಕೆ ಅರ್ಥವನ್ನು ಟೀಕಾಕೃತವಾದರೂ ಆಚಾರ್ಯರ ಹೃದಯವನ್ನು ಅರ್ಥ ಮಾಡಿಕೊಂಡು ವಿಫಲಗೊಳಿಸುವುದು ಅಂತ ಅರ್ಥ ಸ್ವಯಿಸ್ಕೋದ್ರೆ ಅದು ಏನು ಸುಖದಕ್ಕೋ ಕೊಟ್ಟು ಸಹಿಸಿಕೊಂಡಿರುವಂತ ಅರ್ಥ ಅಲ್ಲ ಅದನ್ನು ಕೃಷ್ಣ ಹೇಳಬೇಕಾಗಿಲ್ಲ ಅದು ಮತ್ತೆ ಅದು ಉತ್ತರವೂ ಅಲ್ಲ ಸಮಸ್ಯೆಗೆ ಪರಿಹಾರ ಬರುತ್ತೆ ಅಂತ ಅರ್ಥ ಆಗುತ್ತೆ ಇದು ಉತ್ತರ ಅದಕ್ಕೆ ವಿಫಲಗೊಳಿಸುವುದನ್ನು ಅದು ನಿಮಗೆ ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರದಂತೆ ಅದನ್ನು ನಿಷ್ಫಲಗೊಳಿಸುದು ಹೇಗೆ ನಿಷ್ಫಲಗೊಳಿಸುದು ಅಭಿಮಾನ ಬಿಟ್ಟಾಗ ಏನು ಅದು ಅದು ನಿಷ್ಫಲವಾದ ಅದನ್ನು ನಿಷ್ಫಲಗೊಳಿಸಲಿಕ್ಕೆ ವಿಫಲಗೊಳಿಸ್ಲಿಕ್ಕೆ ಪ್ರಯತ್ನ ಪಡ ವಿಫಲಗೊಳಿಸು ನಿನಗೆ ಸುಖ ದುಃಖ ಅದು ಕೊಡದಂತೆ ಅದನ್ನ ನೀನು ನೋಡ್ಕೋ ಹೇಗೆ ಅಭಿಮಾನ ಬಿಟ್ಟು ಸರಿ ಎಲ್ಲ ಸರಿ ಹೋಗುತ್ತೆ ಅಂತ ಕೃಷ್ಣ ಹೇಳಿದ ಬೇರೆ ಎಲ್ಲರೂ ಕೂಡ ಸಹಿಸ್ಕೊಂತ ಯಥಾಶ್ರತವಾದ ಅರ್ಥವನ್ನು ಹೇಳಿದರೆ ಯಥಾಶ್ರತವಾದ ಅರ್ಥದಿಂದ ಅದು ಹೇಳಬೇಕಾದ್ರೆ ಕೃಷ್ಣ ಬರಬೇಕಾಗಿಲ್ಲ ಈ ಸಮಸ್ಯೆಗೆ ಸಹಿಸಿಕೊಳ್ಳದೆಂಬುದು ಉತ್ತರ ಅಲ್ಲ ಹಾಗಾದ್ರೆ ಏನು ಹೇಳಬೇಕಂದ್ರೆ ಆ ಸಮಸ್ಯೆಯನ್ನು ಬಗೆಹರಿಸಿಕೋ ಹೇಗೆ ಅಭಿಮಾನ ಕ್ಯಾ ನನಗೆ ಇನ್ನೊಂದು ಸಮಸ್ಯೆ ಇದೆ ಸುಖ ದುಃಖ ಬರ್ತಾ ಇದೆಯಾ ಬರ್ತಾ ಇದೆಯಾ ಸಹಿಸ್ಕೋ ಸುಖ ದುಃಖ ಬರ್ತಾ ಇದೆಯಾ ಸಹಿಸ್ಕೊಂತ ಹೇಳಿದ್ರೆ ನಾವು ಪ್ರವರ್ತನ ಕ್ಯಾಕ್ ಬಂತೇಳಿ ಕುತ್ಕೊಳ್ಬೇಕು ಸಹಿಸ್ಕೊಂಡಿರುವುದು ಲೈಫ್ ಲಾಂಗ್ ಅದು ಉತ್ತರನಾ ಹಾಗೆ ಹೇಳ್ಬೇಕು ಸುಖ ದುಃಖ ಬಾಯದಂತೆ ಆಗ್ತದೆ ಸಮಸ್ಯೆಗೆ ಪರಿಹಾರ ಮಾಡಬಹುದು ಏನ್ ಪರಿಹಾರ ಅಭಿಮಾನ ಬಿಡುವುದೇ ಪರಿಹಾರ ಆ ಸಮಸ್ಯೆ ಬೇರೆ ಏನಿದೆ ಸುಖ ಪರಿಹಾರ ಆಗ್ಬೇಕಾದ್ರೆ ಅಭಿಮಾನ ಬಿಡಬೇಕು ಇಷ್ಟು ಕೃಷ್ಣ ಹೇಳಿದ ಅದಾದ ಮೇಲೆ ಒಂದು ವಿಚಾರ ಬರ್ತಾ ಇದೆ ಹಾಗಾದರೆ ಒಂದು ಕೆಲಸ ಈಗ ನೋಡಿ ದುಃಖ ಪರಿಹಾರಕ್ಕೆ ಎರಡು ದಾರಿ ಒಂದು ಯುದ್ಧ ಮಾಡಬೇಕು ಯುದ್ಧವೇ ಮಾಡಿಲ್ಲಂದ್ರೆ ವಿಶ್ವಕ್ರೋಣಾದಿಗಳ ದೇಹ ಚಿನ್ನದಿಂದ ಆಗುವುದಿಲ್ಲ ಅದನ್ನು ನೋಡಿ ದುಃಖ ಆಗುವ ಪ್ರಸಂಗ ಇಲ್ಲ ಯುದ್ಧವನ್ನೇ ಬಿಟ್ಟು ಕುತ್ಕೊಂಡ್ರು ನಮಗೇನಾಗುತ್ತೆ ದುಃಖ ದೂರವಾಗುತ್ತೆ ಅಥವಾ ಯುದ್ಧ ಮಾಡಿಯೂ ಕೂಡ ಅಭಿಮಾನ ತ್ಯಾಗ ಮಾಡಿದರೆ ಆ ಚಿನ್ನ ಭಿನ್ನವಾದ ದೇಹ ನೋಡಿದರೂ ಕೂಡ ದುಃಖ ಆಗುತ್ತೆ ಹಾಗಾದ್ರೆ ದುಃಖದ ಆದರೆ ಇದಕ್ಕೆ ಎರಡು ಋತಿ ಎರಡು ಮಾರ್ಗ ಒಂದು ಯುದ್ಧವೇ ಮಾಡಿದ್ರೆ ಒಂದು ಮಾರ್ಗ ಯುದ್ಧ ಮಾಡಿಯೂ ಕೂಡ ಅಭಿಮಾನ ತ್ಯಾಗ ಮಾಡುವ ಮೂಲಕ ಚನ್ನ ದೇಹವನ್ನು ನೋಡಿದರೂ ಕೂಡ ದುಃಖವನ್ನು ದೂರ ಮಾಡಿಕೊಳ್ಳಿ ಹಾಗಾದ್ರೆ ಯುದ್ಧ ಮಾಡಿದ್ರು ಅಭಿಮಾನ ತ್ಯಾಗ ಮಾಡಿದ್ರೆ ದುಃಖವಾಗೋದಿಲ್ಲ ಅಥವಾ ಯುದ್ಧವೇ ಮಾಡಿದ್ರು ಅಂತ ಹಾಗೆ ನಾವು ಯುದ್ಧ ಮಾಡದೇನೆ ದುಃಖ ಪರಿಹಾರ ಮಾಡ್ಕೊಳ್ಳಬಹುದಲ್ಲ ಅಭಿಮಾನ ತ್ಯಾಗ ಮಾಡಿ ದುಃಖವನ್ನು ಯಾಕೆ ಪರಿಹಾರ ಮಾಡ್ಕೊಳ್ಬೇಕು ಎಂಬ ಪ್ರಶ್ನೆ ಬರ್ತದೆ ಇಷ್ಟು ಚೆನ್ನಾಗಿ ಸೂಪರ್ ಒಂದು ಶ್ಲೋಕ ಆದ ನಂತರ ಇನ್ನೊಂದು ಶ್ಲೋಕಕ್ಕೆ ಎಷ್ಟು ಸಂಗತವಾದ ಒಂದು ಸಂಗತಿಯನ್ನು ಕೊಟ್ಟು ಆ ಪ್ರಶ್ನೆ ಎಚ್ಕೊಂಡು ಉತ್ತರ ಕೊಡ್ತಾರೆ ಅಷ್ಟು ಸುಸಂಗದವಾಗಿದೆ ಒಂದಾದ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಶ್ನೆಗೆ ಕೂತಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡ್ರಿ ಕೇವಲ ಏನು ಮಾಡಬೇಕು ಹೌದು ಅಭಿಮಾನತ್ಯಾಗದಿಂದ ಯಾವ ದುಃಖವನ್ನು ದೂರ ಮಾಡಿಕೊಂಡು ಬಂದಿದ್ದಾನು ಅವನಿಗೆ ಮೋಕ್ಷ ಸಿಗುತ್ತೆ ಯುದ್ಧ ಬಿಟ್ಕೊಂಡು ದುಃಖ ಪರಿಹಾರ ಮಾಡಿಕೊಂಡು ಅವನಿಗೆ ಮೋಕ್ಷ ಇಲ್ಲ ಹೌದು ದುಃಖ ಪರಿಹಾರ ಅದು ಫಲವೇ ಆದರೆ ಅಭಿಮಾನದ್ಯಾಗದಿಂದ ನೀವು ದುಃಖವನ್ನು ಪರಿಹಾರ ಮಾಡಿಕೊಂಡ್ರೆ ಅದು ಕೇವಲ ಯುದ್ಧ ಬಿಟ್ಟು ದುಃಖ ಪರಿಹಾರ ಮಾಡಿಕೊಂಡವನಿಗೆ ಅಂದರೆ ಅದು ಒಂದು ಇಷ್ಟವೇ ಆದರೆ ಅದರಿಂದ ಅವನಿಗೆ ಪರ ಪಾರತ್ರಿಕವಾಗಿ ಏನೂ ದೊರೆಯುವುದಿಲ್ಲ ಆದರೆ ಅಭಿಮಾನದ್ಯಾಗ ಮಾಡಿ ದುಃಖವನ್ನು ಯಾರು ಪರಿಹಾರ ಮಾಡಿಕೊಂಡ್ತಾನೆ ಅವನಿಗೆ ಈ ಲೋಕದಲ್ಲಿ ಅದು ಪುರುಷಾರ್ಥ ರೂಪಬಹುದು ಪುರುಮೋಕ್ಷ ರೂಪ ಪುರುಷಾರ್ಥಕ್ಕೆ ಸಾಧನವರು ಎಂಬ ಮಾತನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಯಾಕಂದ್ರೆ ಹೌದು ನಿಜವಾಗಿಯೂ ಕೂಡ ಎರಡೂ ಆಗತ್ತೆ ಆದ್ರೆ ನಮಗೆ ಒಬ್ಬ ಮನುಷ್ಯ ಅಭಿಮಾನವನ್ನು ತ್ಯಾಗ ಮಾಡಿಕೊಂಡು ದುಃಖವನ್ನು ಯಾರು ದೂರ ಮಾಡಿಕೊಳ್ತಾ ಇದ್ದಾನೆ ಅವನಿಗೆ ಮೋಕ್ಷ ಕಾದಿದೆ ಆದ್ರೆ ಕರ್ತವ್ಯ ಕರ್ಮವನ್ನು ಬಿಟ್ಕೊಂಡು ದುಃಖ ಪರಿಹಾರ ಮಾಡಿಕೊಂಡು ಅವನಿಗೆ ಯಗೋಪದಲ್ಲಿ ಎಲ್ಲಿ ಕೆಲವು ಪಾರತ್ರಿಕವಾಗಿ ಅವನಿಗೆ ಮೋಕ್ಷ ಆದಷ್ಟು ಸಿದ್ಧವಾಗುವುದಿಲ್ಲ ಹಾಗಾಗಿ ಕರ್ತವ್ಯ ಕರ್ಮವನ್ನು ಮಾಡಿಕೊಂಡು ಬಂಧುಗಳ ಚಿನ್ನ ಭಿನ್ನವಾದ ದೇಹವನ್ನು ನೋಡಿಯೂ ಕೂಡ ಅಭಿಮಾನ ತ್ಯಾಗ ಮಾಡುವ ಮೂಲಕ ದುಃಖವನ್ನು ಪರಿಹಾರ ಮಾಡಿಕೊಂಡ್ರೆ ಆಗ ಅವನ ಮೋಕ್ಷಕ್ಕೆ ಅದು ಸಾಧನವಾಗತ್ತೆ ಎನ್ ಹಿತೆಯಂತೆ ಪುರುಷಂ ಪುರುಷ ಋಷಭ ಸಮದು ಧೀರಂ ಸಹ ಅಮೃತತ್ವಯ ಕಲ್ಪತೆ ಈ ವಿಷಯಂದ್ರಿಯ ಸಂಪರ್ಕಗಳು ಯಾರನ್ನು ವಿಚರಿತಗೊಳಿಸುವುದಿಲ್ಲ ಯಾಕೆಂದ್ರೆ ಸುಖ ದುಃಖ ಲಕ್ಷಣ ವೈಷಲ್ಯವಂತ ನಕುರುವಂತೆ ವಿಚಲಿತಗೊಳಿಸುವುದಿಲ್ಲಂದ್ರೆ ಸುಖ ದುಃಖ ಭರಿತರನ್ನಾಗಿ ಮಾಡುವುದಿಲ್ಲ ವಿಷಯೇಂದ್ರಿಯ ಸಂಪರ್ಕಗಳು ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ ಸರಿ ರೇ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಭಿಮಾನವನ್ನು ತ್ಯಾಗ ಮಾಡಿಕೊಂಡು ಸುಖ ದುಃಖ ಯಾರಿಗಾಗುವುದಿಲ್ಲೋ ಅವರು ಮೋಕ್ಷಕ್ಕೆ ಹೋಗ್ತಾರಲ್ಲ ಹಾಗಾಗಿ ನಾವು ನಿದ್ರೆ ಮಾತ್ರೆ ತಗೊಳ್ತೇವೆ ನಿದ್ರೆ ಮಾತ್ರೆ ತಗೊಂಡ್ರೂ ಕೂಡ ನಿದ್ರೆ ಬರುತ್ತೆ ನಿದ್ರೆಯಲ್ಲಿ ಅಭಿಮಾನ ಬಿಟ್ಟಿರ್ತೇವೆ ಅಭಿಮಾನ ಇಲ್ಲದ್ರಿಂದಾಗಿ ಸುಖ ದುಃಖ ಆಗುತ್ತೆ ನಾವು ಮೋಕ್ಷಿಸಬೇಕು ಆದರೆ ನಿಲ್ಬನ್ ಕುದುಗೊಳ್ಳುವಾಗತ್ತೇವೆ ನಿದ್ರೆ ಮಾತ್ರ ತಗೊಂಡಿರೋದ್ರಿಂದ ಮೋಕ್ಷ ಸಿಗತ್ತೆ ಯಾಕಂದ್ರೆ ನೀವು ಹೇಳೋದೇನು ಅಭಿಮಾನ ತ್ಯಾಗ ಮಾಡುವ ಮೂಲಕ ಸುಖ ದುಃಖವನ್ನು ಪರಿಹಾರ ಮಾಡ್ಕೊಳ್ಬೇಕು ಆ ವ್ಯಕ್ತಿಗೆ ಮೋಕ್ಷ ಸಿಗತ್ತೆಂತಲ್ವಾ ನಿದ್ರೆ ಮಾತ್ರ ತಗೊಂಡು ಒಳ್ಳೆ ಗಾಢ ನಿದ್ರೆಯಲ್ಲಿ ನಮಗೆ ಅಭಿಮಾನ ಇರುವುದಿಲ್ಲ ಅಭಿಮಾನ ಇರೋದ್ರಿಂದ ಸುಖ ದುಃಖ ಇರುವುದಿಲ್ಲ ಆರಾಮು ಮಲ್ಕೊಂಡು ಬಿಟ್ಟರು ಸಾಕು ಮೋಕ್ಷ ಆಗ್ಬೇಕು ಅದಕ್ಕೆ ಹೇಳ್ತಾರೆ ಇಲ್ರೆ ನಿದ್ರೆಯಲ್ಲಿ ಅಭಿಮಾನ ತ್ಯಾಗ ಮಾಡಿ ಸುಖ ದುಃಖವನ್ನು ಪರಿಹಾರ ಮಾಡಿಕೊಂಡ್ರೆ ಉಪಯೋಗ ಇಲ್ಲ ಮತ್ತಾವಾಗ ಪುರುಷನ್ ಪುರುಷನ್ ಅಂದ್ರೆ ದೇಹದಲ್ಲಿ ಇರುವವರು ದೇಹದ ಬಗ್ಗೆ ಎಚ್ಚರ ಇರಬೇಕು ಅದು ಜಾಗ ವ್ಯವಸ್ಥೆಯಲ್ಲೇ ದೇಹದ ಬಗ್ಗೆ ಎಚ್ಚರದು ಗುರು ಅಂದ್ರೆ ದೇಹ ಗುರು ಅಂದ್ರೆ ದೇಹ ಪುರಿ ಶೇತ ಇಟ್ಟಿ ಪುರುಷ ದೇಹದಲ್ಲಿ ಇರುವವನು ಅಂದರೆ ದೇಹದ ಅಭಿಮಾನವನ್ನು ಪಡೆದವನು ಎಂಬ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ದೇಹದ ಅನುಭವ ಇರಬೇಕು ದೇಹಾಭಿಮಾನ ದೇಹದಲ್ಲಿ ಇದ್ದು ಎತ್ತರಾವಸ್ಥೆಯಲ್ಲಿ ದೇಹದ ಬಗ್ಗೆ ಎತ್ತರ ಇದ್ದವನು ಅಂದರೆ ಏನರ್ಥ ಕುರು ಅಂದರೆ ಸಂಸ್ಕೃತದಲ್ಲಿ ದೇಹ ಅದನ್ನು ಸರ ಅಂದರೆ ಅವಗತ್ಯತೆ ತಿಳಿದವನು ದೇಹ ತಿಳಿದವನು ದೇಹದ ಬಗ್ಗೆ ಎಚ್ಚರ ಇದ್ದವನಂದ್ರೆ ಜಾಗ ವ್ಯವಸ್ಥೆ ಇದ್ರೆ ಮಾತ್ರ ತಗೊಂಡು ಮಲ್ಕೊಂಡ್ಬಿಟ್ಟು ಅಭಿಮಾನ ತ್ಯಾಗ ಮಾಡಿದ್ದೆ ಅನ್ನೋದು ಉಪಯೋಗ ಇಲ್ಲ ಅವನಿಗೆ ದೇಹದ ಬಗ್ಗೆ ಎಚ್ಚರ ಇರುವುದಿಲ್ಲ ದೇಹದ ಬಗ್ಗೆ ಎಚ್ಚರ ಇರಬೇಕು ಆವಾಗ ಅಭಿಮಾನ ತ್ಯಾಗ ಮಾಡಬೇಕು ಆ ಅಭಿಮಾನ ಸುಡಗುತ್ತ ಪರಿಹಾರ ಮಾಡಿಕೊಂಡು ಅವನಿಗೆ ಮೋಕ್ಷ ಕಷ್ಟಿಷ್ಟ ಬರ್ತಿ ಬಟ್ ಹಾಗಾದ್ರೆ ಒಂದು ಪ್ರಶ್ನೆ ಬಂತು ಅಂದ್ರೆ ಪುರುಷ ಪುರುಷರ್ಷಾ ಸಮ ದುಃಖ ಸುಖಂಭೀರಂ ಅಂದರೆ ಆ ಅಭಿಮಾನ ತ್ಯಾಗ ಮಾಡಿದವನು ಸುಖ ದುಃಖವನ್ನು ಒಂದೇ ಮುಖದಿಂದ ಕಾಣ್ತಾನೆ ಅವನಿಗೆ ಸುಖವೂ ದುಃಖವೂ ಒಂದೇ ಮುಖವಾಗಿ ಕಾಣ್ತಾನೆ ಅದು ಹೇಗರೆಯದು ಸುಖ ನಮಗೆ ಅದು ಅನುಪಾದೆಯ ಸುಖ ಎಂಬುದು ಅಲ್ಲ ದುಃಖ ದುಃಖ ಎಂದು ಎಲ್ಲರೂ ಕೂಡ ಹೇಯ ಅಂತ ಹೇಳ್ತಾರೆ ಅಲ್ವಾ ದುಃಖ ಎಂದು ಹೇಯರು ಯಾಕದು ಪುರುಷಾರ್ಥ ಅಲ್ಲ ಪುರುಷಾರ್ಥ ಅಲ್ಲ ಅನ್ನದಾಗಿ ಅದು ಹೇಯ ಅದರಂತೆ ಈ ವಿಷಯದಿಂದ ಬರ್ತಕ್ಕಂಥ ಲೌಕಿಕ ಸುಖ ಅದು ನಮಗೆ ಮೋಕ್ಷಕ್ಕೆ ವಿರೋಧಿ ಯಾಕೆಂದ್ರೆ ಆ ವೈಶ್ವಿಕ ಸುಖದಲ್ಲೇ ಮೈ ಮರೆಕರೆ ಮನುಷ್ಯ ಮೋಕ್ಷ ಸಾಧನದಿಂದ ದೂರವಾಗಿ ಮೋಕ್ಷದಿಂದ ವಂಚಿತರಾಗ್ತದೆ ಹಾಗಾಗಿ ವೈಶಯಿತ ಸುಖವೂ ಕೂಡ ಪರಮ ಪುರುಷಾರ್ಥವಾದ ಮೋಕ್ಷಕ್ಕೆ ವಿರೋಧಿಯಾದಿಂದಾಗಿ ಅದೂ ದುಃಖದಂತೆ ಹೇಯ ತ್ಯಾಜ್ಯ ಆದರೆ ಈ ರೀತಿಯಾಗಿ ಸುಖವನ್ನೂ ದುಃಖವನ್ನು ಪುರುಷಾರ್ಥವಲ್ಲದ್ರಿಂದಾಗಿ ದುಃಖವನ್ನು ಹೇಯ ಅಂತ ಭಾವಿಸುವಂತೆ ಪುರುಷಾರ್ಥಕ್ಕೆ ವಿರೋಧಿಯಾದದ್ದು ತೊಡಕ ಆದದ್ದು ಅವೈಶಿತ ಸುಖ ಅಂತಿರ್ಕೊಂಡು ವ್ಯಕ್ತಿ ಜ್ಞಾನಿ ಆದನು ಅದನ್ನು ತ್ಯಾಜ್ಯ ಅಂತ ಭಾವಿಸ್ತಾನೆ ಹೀಗೆ ಸುಖ ದುಃಖವನ್ನು ಎರಡನ್ನೂ ಕೂಡ ಯಾರು ಹೇಯ ಅಂತ ಭಾವಿಸ್ತಾ ಇದ್ದಾನೋ ಅವನು ಸಮದುಃಖ ಸುಖ ಅದು ಜ್ಞಾನಿ ಅವನು ಧೀರ ಧೀರ ಎಂಬ ಶಬ್ದಕ್ಕೆ ವಿಕಾರ ಹೇತೌ ಸತಿ ವಿಕ್ರಿಯಂತೆ ಏಷಾನ್ನ ಚೇತಾಂಚಿತ ಧೀರ ವಿಕಾರ ಮನೋವಿಕಾರಕ್ಕೆ ಕಾರಣವಾದದಿದ್ರು ಕೂಡ ಮನುಷ್ಯ ಆ ವಿಕಾರಕ್ಕೆ ಯಾರು ಒಳಗಾಗುವುದಿಲ್ಲ ಅವನು ಧೀರ ಅಂತ ಕಾಳಿದಾಸ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಒಳ್ಳೆಯದನ್ನು ನೋಡಿದಾಗ ಕೆಟ್ಟದ್ದು ನೋಡಿದಾಗ ಸುಖವಾಗಬಾರ್ದು ದುಃಖ ಆಗ್ಬಾರ್ದು ಆ ಸುಖವಾದಾಗ ನಮ್ಮ ಆತ್ಮ ವಿಕಾಸ ಆಗಿಬಿಡುತ್ತೆ ಉಬ್ಬಿ ಬಿಡುತ್ತೆ ದುಃಖ ಆದಾಗ ನಮ್ಮ ಆತ್ಮ ಸಂಕೋಚವಾಗುತ್ತದೆ ಇದು ವಿಕಾರ ಈ ವಿಕಾರ ಆದ ನೋಡ್ಕೊಳ್ಬೇಕು ಅದು ಅವನ ಪ್ರಯತ್ನದಿಂದ ಅದು ವಿಕಾರ ಆಗದಂತೆ ನೋಡ್ಕೊಳ್ಬೇಕು ಸ್ವರೂಪ ಸಂಕೋಚ ಹಿಕ್ಕು ಕುಗ್ಗು ಬರಬಾರದು ಸುಖ ಆದಾಗ ಹಿಗ್ಗುವುದು ದುಃಖವಾದಾಗ ಕುಗ್ಗುವುದು ಆ ಗಮಾನವಾದ ಸುಖ ದುಃಖ ಅವರ ಹೃದಯದಲ್ಲಿ ಏರಬಾರದು ಅದರಿಂದಾಗಿ ಅವನ ಸ್ವರೂಪ ಸಂಕೋಚ ವಿಕಾಸ ಆಗಬಾರದು ಇದು ನಿರ್ವಿಕಾರತ ಅಂದರೆ ಇದು ಧೀರತ್ವದ ನಿರ್ವಿಕಾರತ ಆಗಿರುವುದು ಆ ವ್ಯಕ್ತಿ ಮೋಕ್ಷಕ್ಕೆ ಯೋಗ್ಯನಾಗ್ತಾನೆ ಒಂದು ಎಚ್ಚರಿಕೆ ಕೊಡ್ತಾರೆ ಏನು ಅಂದರೆ ಹಾಗಾದರೆ ನಾವು ಕಷ್ಟಪಟ್ಟು ಪ್ರಯತ್ನ ಮಾಡಿ ಪ್ರಯತ್ನಪಟ್ಟು ಪಟ್ಟು ಪಟ್ಟು ಆ ವಿಷಯದಲ್ಲಿ ದೋಷಗಳನ್ನು ಎಣಿಸಿ ಎಣಿಸಿ ಎಣಿಸಿ ಎಣಿಸಿ ನಾವು ಅದರಲ್ಲಿ ಅಭಿಮಾನ ಕಷ್ಟಪಟ್ಟು ಬಿಡ್ತೇವೆ ಅವಿಮಾನ ಬಿಟ್ಟು ಅಭ್ಯಾಸ ಬಲದಿಂದ ಸುಖದುಃಖ ಆಗಲಿ ಅಥವಾ ತತ್ಕೃತ ವಿಕಾರ ನಮಗೆ ಆಗುವುದಿಲ್ಲ ನಾವು ಧೀರದಾಗಿ ಇರ್ತೇವೆ ನಮಗೆ ಮೋಕ್ಷ ಆಗತ್ತಾ ಮತ್ತೆ ಅದರ ಜೊತೆಗೆ ಇನ್ನೊಂದಿರಬೇಕು ಅವನು ಪುರುಷನಾಗಿರಬೇಕು ಪುರುಷನಾಗಿದ್ರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಪುರುಷನಲ್ಲರೂ ಆಗೋದಿಲ್ಲ ಅದನ್ನ ಇಟ್ಕೊಳ್ಳಿ ಯಾಕೆಂದ್ರೆ ಅಸುಲಭದಲ್ಲಿಲ್ಲ ಪರಮ ಪುರುಷನಾದ ನಾರಾಯಣನ್ ನೋಡಿದವನಾಗಬೇಕು ಅಪರೋಕ್ಷ ಜ್ಞಾನ ಇದ್ರೇನೆ ಅವನಿಗೆ ಆ ಅಭಿಮಾನವನ್ನು ತ್ಯಾಗ ಮಾಡಿ ಸುಖ ದುಃಖ ಆಗದಂತೆ ಅದನ್ನು ಮೆಟ್ಟಿ ನಿಲ್ಲಿ ಕಾಣುತ್ತೆ ಅವನು ಅದು ಅಪರೋಕ್ಷ ಜ್ಞಾನ ಇದ್ರೆ ಮಾತ್ರ ಸಾಧ್ಯ ಅವನು ಅಭಿಮಾನವನ್ನು ತ್ಯಾಗ ಮಾಡ ಅದಕ್ಕೆ ಅವನು ಪುರುಷನಾಗಿರಬೇಕು ಒಂದೊಂದರ್ಥ ಅವನಿಗೆ ದೇಹದ ಬಗ್ಗೆ ಎದ್ದರಿಬೇಕು ದೇವರ ಬಗ್ಗೆ ಎತ್ತರಿ ದಮನಾಗಬೇಕು ಕುರುಬ್ರಹ್ಮ ಗುಣಾಧಿಖ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಪುರು ಅಂದ್ರೆ ಗುರುಪುರ್ವನಾದ ನಾರಾಯಣ ಅವನನ್ನು ಪ್ರತ್ಯಕ್ಷವಾಗಿ ಕಂಡವನಿಗೆ ಅಭಿಮಾನ ಇರುತ್ತದೆ ಭಗವಂತನನ್ನು ಯಾರು ಕಾಣ್ತಾನೋ ಅಪರೋಕ್ಷ ಜ್ಞಾನಿಗೆ ಈ ದೇಹ ದೇಹಾದಿಗಳಲ್ಲಿ ಎಲ್ಲವೂ ಭಗವದ ತಿಳ್ಕೊಂಡಾಗ ನಾನು ನನ್ನದು ಎಂಬ ಅಭಿಮಾನ ಕಲಿಸಿಕೊಳ್ತಾನೆ ಹಾಗಾಗಿ ಅವನಿಗೆ ಗಮನಾರ್ಹವಾದ ಸುಖವಾಗಲಿ ದುಃಖವಾಗಲಿ ಏರಿಳಿತವಾಗಲಿ ಆ ವ್ಯಕ್ತಿ ಬೀರ ಹಾಗಾದರೆ ಅಷ್ಟು ಸುಲಭದಲ್ಲಿಲ್ಲ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ ವ್ಯಕ್ತಿಗೆ ಮಾತ್ರ ಅಭಿಮಾನವನ್ನು ನೆಟ್ಟಿ ನಿಲ್ಲಿಕಾಗುತ್ತೆ ಅವರು ಮಾತ್ರ ಸುಖ ವಿಕಾರಕ್ಕೆ ಒಳಗಾಗಿದ್ದೇನೆ ಅವರ ಆರಾಮವಾಗಿ ಮೋಕ್ಷವನ್ನು ಪಡೆಯಬಲ್ಲ ಇಷ್ಟು ಹೇಳಿ ಭಗವಂತ ಎಲ್ಲರಿಗೂ ಸಮರ್ಪದವಾದ ಉತ್ತರವನ್ನು ಪಟ್ಟಿದ್ದಾನೆ ಅದರ ಮೇಲೆ ಒಂದು ವಿಷಯ ಉಂಟು ನೋಡಿ ಹಿಂದೆ ಒಂದು ಪ್ರಶ್ನೆ ಎತ್ತಿದ್ದಾರೆ ಈಗ ನಾನು ಅದು ನಿನ್ನೆ ಹೇಳಿ ಹಾಗಿ ಅದನ್ನು ಮತ್ತೆ ಆ ಅರ್ಥವನ್ನು ಅದನ್ನು ಸ್ವಲ್ಪ ನೆನಪಿ ತರ್ತೇನೆ ಯಾವುದು ಅನಾಹುತ ಇರುವುದಿಲ್ಲ ಅಂತ ಭಾವಪದಾರ್ಥ ಆದರೆ ಅದಕ್ಕೆ ನಾಶವಿಲ್ಲ ಅದು ಕೃಷ್ಣನಾಗಿರಬಹುದು ಅಥವಾ ಅರ್ಜುನ ಎಂಬ ಚೇತನ ಆಗಿರಬಹುದು ಅಥವಾ ಇತರ ರಾಜನೆಂಬ ಚೇತನ ಆಗಿರಬಹುದು ಯಾವುದಕ್ಕೆ ಹುಟ್ಟಿಲ್ಲದ ಭಾವ ಪದಾರ್ಥವೋ ಅದಕ್ಕೆ ನಾಶವಿಲ್ಲ ಆದರೆ ಅಭಾವ ಪದಾರ್ಥ ಹುಟ್ಟಿಲ್ಲದಿದ್ದರೂ ನಾಶ ಆಗುತ್ತೆ ನಿನ್ನೆ ಹೇಳಿ ಆಯಿತು ಯಾಕೆಂದರೆ ಈ ಪ್ರಾಗಭಾವ ದೀಪೋತ್ಸವ ನಿನ್ನೆ ಹೇಳಿದೆ ದೀಪೋತ್ಸವದ ಪ್ರಾಗಭಾವ ಅದೇನಾಯಿತು ಅದು ನಾಶ ಆಯಿತು ದೀಪೋತ್ಸವ ನಿನ್ನೆ ದೀಪೋತ್ಸವದ ತನಕ ಅದರ ಪ್ರಾಗಭಾವ ಇತ್ತು ಇವತ್ತೇನಾಗಿದೆ ಅದು ಅನಾದಿ ಕಾಲದ ದೀಪೋತ್ಸವದ ಪ್ರಾ ಅಭಾವ ಇತ್ತು ಅನಾದಿ ಅದರ ಅಭಾವ ಇತ್ತು ನಿನ್ನೆಗೆ ಅದೇನಾಯಿತು ದೀಪೋತ್ಸವ ಆದ ತಕ್ಷಣವೇ ಆ ಅಭಾವ ಏನಾಯ್ತು ನಾಶ ಆಯ್ತು ಅನಾದಿಗಾಗಲಿದ್ದದ್ದು ಕೂಡ ಅಭಾವ ಪದಾರ್ಥ ನಾಶ ಆಗುತ್ತೆ ಭಾವ ಪದಾರ್ಥ ನಾಶ ಆಗುವುದಿಲ್ಲ ಅದನ್ನು ಇಟ್ಕೊಳ್ಬೇಕು ಅನಾದಿಯಾಗಿದ್ದು ನಾಶಕ್ಕೆ ಕಾರಣ ಇಲ್ಲ ಅಂದ್ರೆ ಯಾವ ಭಾವ ಪದಾರ್ಥವು ನಾಶವಾಗುವುದಿಲ್ಲ ಇದಕ್ಕೆ ದೃಷ್ಟಾಂತ ಹೇಳ್ರಿ ನೀವು ಅನಾದಿಯಾದದ್ದು ಯಾವ ಭಾವ ಪದಾರ್ಥವು ಯಾವುದಕ್ಕೆ ಹುಟ್ಟಿಲ್ಲ ಅದು ಅನಾದಿ ಅದು ಭಾವ ಪದಾರ್ಥ ಆಗಿದ್ರೆ ಅದಕ್ಕೆ ನಾಶ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ದೃಷ್ಟಾಂತಪಟ್ಟು ಕನ್ವಿನ್ಸ್ ಮಾಡಿ ನಮಗೆ ಏನು ದೃಷ್ಟಾಂತ ಹೆಂಗೆ ಕೃಷ್ಣ ಅವನು ಅನಾವಿ ಅವನಿಗೆ ನಾಶ ಏನಂತ ನಾವು ನಂಬುವಲ್ಲ ಕೃಷ್ಣ ದೇವರಂತ ನಾವು ನಂಬಿಲ್ಲ ಹಾಗೆ ಕೃಷ್ಣನಿಗೆ ನಾಶ ಇಲ್ಲ ಅಂದರೆ ನಾವು ಕೇಳಲ್ಲ ನಮಗೆ ಕೃಷ್ಣ ಪರಮಪುರುಷ ಅಂತ ನಾವು ನಂಬಿಕೆ ಇಲ್ಲದವರು ಆ ಕೃಷ್ಣನು ನಮಗೆ ಅರ್ಜುನ್ ಒಂದೇ ಹಾಗಾಗಿ ಹೀಗೆ ಕನ್ವಿನ್ಸ್ ಮಾಡಿ ಯಾವುದಕ್ಕೂ ಹುಟ್ಟಿಲ್ಲ ಭಾವ ಪದಾರ್ಥವೋ ಅದಕ್ಕೆ ನಾಶ ಇಲ್ಲ ಅಂದರೆ ಎಲ್ಲಿ ನೀನು ಯಾವುದು ದೃಷ್ಟಾಂತ ಸಮರ್ಥನೆ ಮಾಡ್ತೀರಿ ದೃಷ್ಟಾಂತಪಟ್ಟು ಹೇಳ್ರಿ ಅದಕ್ಕೆ ಕೃಷ್ಣ ಹೇಳ್ತಾನೆ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತ ಸ್ವನಯೋ ತತ್ವದರ್ಶಕಿ ಅಸತ್ ಅಂದರೆ ಸೂಕ್ಷ್ಮವಾದದ್ದು ಕಾರಣ ಈ ಜಡ ಪ್ರಕೃತಿ ಈ ಜಗತ್ತಿಗೆ ಮೂಲ ದ್ರವ್ಯ ಅದಕ್ಕೆ ಅಭಾವಹಾನ ವಿದ್ಯತೆ ಎರಡ ಭಾವ ಪ್ರಾಗಭಾವವೂ ಇಲ್ಲ ಅಂದ್ರೆ ಹುಟ್ಟಿಲ್ಲ ಅಂತ ಅರ್ಥ ಹುಟ್ಟಕ್ಕಿಂತ ಮೊದಲು ಅಭಾವ ಇರುತ್ತೆ ಅಂದರೆ ಹುಟ್ಟಿದೆ ಅಂತ ಅರ್ಥ ಅದಕ್ಕೆ ಪ್ರಾಗಭಾವ ನವೀಕತೆ ಪ್ರಾಗಭಾವ ಇಲ್ಲ ಅಂದ್ರೆ ಅದು ಹುಟ್ಟೇ ಇಲ್ಲ ಅಂತ ಅರ್ಥ ಹುಟ್ಟಿದ್ದಿದ್ರೆ ಹುಟ್ಟಕ್ಕಿಂತ ಮೊದಲು ಅಭಾವ ಇರ್ತಿತ್ತು ಅದಿಲ್ಲ ಪ್ರಾಗಭಾವ ಇಲ್ಲ ಅಭಾವ ಧ್ವಂಸವೂ ಇಲ್ಲ ಅದರಂತೆ ಹೇಗೆ ಆ ಯಾವ ಪ್ರಕೃತಿ ಮೂಲ ದ್ರವ್ಯ ಸತ್ತರದ ತಮೋ ಗುಣಾತ್ಮಕವಾದದ್ದು ಈ ಜಗತ್ತಿಗೆ ಮೂಲ ದ್ರವ್ಯ ಮೂಲ ಕಾರಣ ಉಪಾದಾನ ಕಾರಣ ನೆನಚ್ಕೊಂಡದ್ದು ಮಡಿಕೆಗೆ ಮಣ್ಣಿನಂತೆ ಅದಕ್ಕೆ ಹುಟ್ಟಿಲ್ಲ ನೋಡಿ. ಅದಕ್ಕೆ ಪ್ರಾಗಭಾವ ಇಲ್ಲ ನೋಡ್ರಿ ಅದಕ್ಕೆ ಧ್ವಂಸವೂ ಇಲ್ಲ ಹಾಗೇ ಕೃಷ್ಣನಿಗೆ ಸತಃ ಪರಬ್ರಹ್ಮ ಅಂತ ಪರಮಾತ್ಮನಿಗೂ ಪ್ರಾಗಭಾವ ಅಂದ್ರೆ ಹುಟ್ಟಾಗ್ಲಿ ಅಥವಾ ಅಭಾವ ವಿನಾಶವಾಗ್ಲಿ ಇಲ್ಲ ಎರಡ ತರದ ಪ್ರಾಗಭಾವ ಮತ್ತು ಧ್ವಂಸ ಎರಡ ತರದ ನಾಶವೂ ಇಲ್ಲ ಹಾಗಾಗಿ ಪ್ರಕೃತಿಯನ್ನು ದೃಷ್ಟಾಂತವಾಗಿಟ್ಕೊಂಡು ಅದು ಅನಾದಿಕಾರದಿಂದ ಇದ್ದದ್ದು ಭಾವಪದಾರ್ಥ ಆಗಿದೆ ಅದಕ್ಕೆ ನಾಶ ಇಲ್ಲ ಹಾಗೆ ಕೃಷ್ಣನು ಅನಾದಿಕಾರದಿಂದ ಇದ್ದಾನೆ ಅರ್ಜುನನು ಮೊದಲಾದವರು ಅನಾದಿಕಾರದಿಂದ ಇದ್ದಾರೆ ಅವರಿಗೆ ಆದ್ರಿಂದಾಗಿ ನಾಶ ಇಲ್ಲ ಅಂತ ಒಂದು ಅಭಿಪ್ರಾಯ ಈ ಕೃಷ್ಣನಿಗೆ ಸತ್ ಅಂತನಿಸ್ಕೊಂಡ ಪರಮಾತ್ಮನಿಗೆ ಅಸತ್ ಅನಿಸ್ಕೊಂಡ ಪ್ರಕೃತಿಗೆ ಇವೆರಡಕ್ಕೂ ಕೂಡ ರಾಗಭಾವ ಮತ್ತು ವಿನಾಶ ಎರಡೂ ಇಲ್ಲ ಅಂತ ಹೇಗೆ ಮನವರಿಕೆ ಮಾಡಿಕೊಳ್ಬೇಕು ಅಂದರೆ ಉಭಯೋರಪಿ ದೃಷ್ಟೋಂತ ತ್ವನಯೋ ತತ್ವದ ಋಷಿಪಿ ಅಂತಹ ಅಂದರೆ ಎರಡ ತರದ ಇಬ್ಬರಿಗೂ ಪ್ರಾಗಭ ಪ್ರಕೃತಿ ಮತ್ತು ಪರಮಾತ್ಮನಿಗೆ ಹುಟ್ಟಿಲ್ಲ ನಾಶವಿಲ್ಲ ಎಂಬ ವಿಷಯ ಇದು ಇದರ ನಿರ್ಣಯ ದೃಷ್ಟವಾಗಿದೆ ನಿರ್ಣಯ ಅಂದರೆ ಏನರ್ಥ ಒಬ್ಬರ ನಿರ್ಣಯ ನನಗೆ ನಿಶ್ಚಾಯಕವಾಗಲ್ಲ ನಿರ್ಣಾಯಕವಾದ ನಿರ್ಣಯವನ್ನು ಹುಟ್ಟಿಸುವ ಉಪದೇಶದ ಪರಂಪರೆ ನನಗೊಂದು ನಿರ್ಣಯ ಆಗ್ಬೇಕಾದ್ರೆ ಉಪದೇಶದ ಪರಂಪರೆ ಇದೆ ಒಂದು ಅರ್ಥದ ನಿರ್ಣಯ ಆಗತ್ತೆ ಆ ನಿಶ್ಚಾಯಕವಾಗಿರ್ತ ನಿಶ್ಚಯ ಹುಟ್ಟು ನಿಶ್ಚಯವನ್ನು ಹುಟ್ಟು ಮಾಡ್ತಕ್ಕಂತಹ ಜ್ಞಾನಿಗಳ ಉಪದೇಶ ಪರಂಪರೆ ಈ ಉಪದೇಶದ ಪರಂಪರೆಯಿಂದ ತತ್ವಜ್ಞಾನಿಗಳು ಕಂಡಿಟ್ಟಿದ್ದಾರೆ ಹರಾದಿ ಕಾಲದಿಂದ ಏನು ಪ್ರಕಟಿಗೆ ಹುಟ್ಟಿಲ್ಲ ಪ್ರಕೃತಿಗೆ ನಾಶವಿಲ್ಲ ಪರಮಾತ್ಮನಿಗೆ ಹುಟ್ಟಿಲ್ಲ ಪರಮಾತ್ಮನಿಗೆ ನಾಶ ಇಲ್ಲ ಅಂತ ಜ್ಞಾನಿಗಳು ಉಪದೇಶ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನನಗೆ ಈ ಒಂದು ನಿರ್ಣಯ ಬರಬೇಕಾದ್ರೆ ಅದಕ್ಕೆ ಮೂಲಭೂತವಾದ ಉಪದೇಶದ ಪರಂಪರೆಯನ್ನ ಜ್ಞಾನಿಗಳು ಕಂಡುಕೊಂಡಿದ್ದಾರೆ ಆ ಜ್ಞಾನಿಗಳು ಕಂಡುಕೊಂಡಿರುವಂತಹ ಉಪದೇಶದ ಬಲದಿಂದ ನಾವು ಈ ತೀರ್ಮಾನಕ್ಕೆ ಬರಬಹುದು ಅಂತ ಕೃಷ್ಣ ಹೇಳ್ತಾ ಇದ್ದೇನೆ ಒಂದು ವಿಚಾರ ಆದರೆ ಒಂದು ಹೇಳಿದ್ದಾರೆ ಪಾಪವೇವ ಆಸೆ ಭಸ್ಮಾನ್ ಹತ್ತೈತಾನ್ ಆತ ತಾಯಿನ ನಮಗೆ ಪಾಪವೇ ಬರುತ್ತೆ ಯಾಕೆಂದ್ರೆ ಬಂಧು ಜನರನ್ನ ಸ್ವಜನಂದೇ ಕೃಷ್ಣ ನಾವು ಸ್ವಜನನ್ನು ಕೊಂದ್ರೆ ನಮಗೆ ಸುಖ ಆಗೋದು ಹೇಗೆ ನಮಗೆ ದುಃಖವೇ ಬರುತ್ತೆ ಗುರುಗಳನ್ನು ಕೊಂದ್ರೆ ಕುಲಪಿತಾಭವನ್ನು ಕೊಂದ್ರೆ ನಮಗೆ ಪಾಪ ಬರುತ್ತೆ ಈ ಸಮಸ್ಯೆ ನೀವು ಅಯ್ಯೋ ಇಂಥ ಪಾಪ ಕೆಲಸ ಮಾಡಿ ನರಕಕ್ಕೆ ಹೋಗ್ಬೇಕಲ್ಲ ಅಂತ ನನಗೆ ದುಃಖ ಆಗ್ತದೆ ಅಂದರೆ ಅದಕ್ಕೂ ಕೃಷ್ಣ ಹೇಳ್ತಾನೆ ಇಲ್ಲ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸದಿಂದ ಏನಾಗೋದಿಲ್ಲ ದುಃಖವಾಗುವುದಿಲ್ಲ ಒಳ್ಳೆ ಕೆಲಸದಿಂದ ದುಃಖವಾಗುವುದಿಲ್ಲ ಕೆಟ್ಟ ಕೆಲಸದಿಂದ ಸುಖವಾಗುವುದಿಲ್ಲ ಹಾಗಾಗಿ ಇದು ಒಳ್ಳೆ ಕೆಲಸ ಈ ವಿದ್ಯೆ ಎಂಬುದು ಒಳ್ಳೆ ಕೆಲಸ ಇದರಿಂದ ದುಃಖ ಆಗೋದು ಹೇಗೆ ನರಕಾಗುವುದು ಹೇಗೆ ಹೇಳ್ತಾನೆ ಕೃಷ್ಣ ಇದಕ್ಕೆ ಎರಡು ಅರ್ಥವು ಎರಡೆರಡು ಅರ್ಥ ಹೇಳ್ತಾ ಇದ್ದಾನೆ ಇದಕ್ಕೆ ಒಂದು ಅರ್ಥ ಹೇಳಿ ಆಯಿತು ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತ ಸ್ತನಯೋ ತತ್ವದರ್ಶಿನಿ ಸಂಸ್ ವೈದಿಕ ಸಾಹಿತ್ಯ ಅದು ಭಗವದ್ಗೀತೆಯಲ್ಲಿ ಅಸತ್ ಅಂದ್ರೆ ಕೆಟ್ಟ ಕೆಲಸವನ್ನು ಅಸತ್ ಅಂತ ಕರೀತಾರೆ ಸತ್ ಅಂದ್ರೆ ಒಳ್ಳೆ ಕೆಲಸವನ್ನು ಸತ್ ಅಂತ ಕರೀತಾರೆ ಕೃಷ್ಣನೇ ಕರೆದಿದ್ದಾನೆ ಸದ್ಭಾವೇ ಸಾಧುಭಾವೇಕ ಸವಿಕ್ಕೆ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಾರ್ಥ ಯುಗ್ಯತೆ ಅಂತ ಮುಂದೆ ಕೃಷ್ಣನೇ ಸತ್ ಅಂದ್ರೆ ಒಳ್ಳೆ ಕೆಲಸವನ್ನು ಸತ್ವಂದು ಕರಿಬೇಕು ಒಳ್ಳೆ ಕೆಲಸವನ್ನು ಸತ್ವಂದು ಕರಿಬೇಕಂದ್ರೆ ಕೆಟ್ಟ ಕೆಲಸವನ್ನು ಏನಂತ ಕರಿತಾರಂತ ಅರ್ಥ ಆಯ್ತು ಅಸತ್ ಅಂತ ಆಯ್ತಾ ಸತ್ ಅಂದ್ರೆ ಸತ್ ಕರ್ಮ ಪ್ರಶಸ್ತವಾದ ಕರ್ಮ ಒಳ್ಳೆ ಕೆಲಸ ಅಸತ್ ಅಂದ್ರೆ ಅಪ್ರಶಸ್ತವಾದ ಕೆಟ್ಟ ಕೆಲಸ ಅಸತ್ಕರ್ಮ ಕೆಟ್ಟ ಕರ್ಮ ಅಂದ್ರೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಅರ್ಥ ಇತ್ತು ಸತ್ ಅಸತ್ಸ ಇನ್ನೊಂದುಂಟು ಭಾವ ಅಂತ ಇಲ್ಲ ಭಾವ ಮತ್ತು ಅಭಾವ ಅಂತ ಹೇಳಿದ ಶಬ್ದ ಇದೆ ಸಾಮಾನ್ಯವಾಗಿ ಭಾವ ಅಂದ್ರೆ ಅಸ್ತಿತ್ವ ಅಂತ ಅಭಾವ ಅಂದ್ರೆ ನಾಸ್ತಿತ್ವ ಅಸ್ತಿತ್ವ ಇಲ್ಲದೆ ಇರುತ್ತೆ ಸಾಮಾನ್ಯವಾಗಿ ಈಗ ಅರ್ಥ ಶಬ್ದ ಬಳಕೆರೆ ಅಥವಾ ಭಾವ ಅಂದರೆ ಪದಾರ್ಥವನ್ನು ಭಾವ ಅಂತ ಕೇಳಿದ್ದಾರೆ ಅನೇಕ ಅರ್ಥ ಆದರೆ ಇಲ್ಲಿ ಪ್ರಕೃತಿಯಲ್ಲಿ ಭಾವ ಶಬ್ದಕ್ಕೆ ಸುಖ ಅಂತ ಅಭಾವಕರ್ಮ ಅಭಾವ ಶಬ್ದಕ್ಕೆ ಆ ಸುಖಕ್ಕೆ ವಿರುದ್ಧವಾದ ದುಃಖ ಯಾಕೆ ಸದ್ಭಾವವಾತಿನ ಸರ್ವೇಹೇ ಸುಖವಾಚ ಅಭಾವವಾತಿನ ಸರ್ವೇಹೇ ದುಃಖವಾದಕ ಮಧ್ವಾಜ್ಞಾನರು ಒಂದು ವಿಶಿಷ್ಟವಾದ ಕೋಶವನ್ನು ಹೇಳಿ ಯಾವುದು ಅಸ್ತಿತ್ವ ಎಂಬ ಅರ್ಥ ಕೊಡ್ತದೋ ಅದೆಲ್ಲ ಸುಖ ಎಂಬ ಅರ್ಥ ಕೊಡ್ತದೆ ಹಾಗಾಗಿ ಭಾವ ಅಂದರೆ ಸುಖ ಅಂತ ಅಭಾವ ಅಂದರೆ ದುಃಖ ಅಂತ ಅದಕ್ಕೆ ಹೇಳ್ತಾರೆ ಸಂತನೇನ ಅಥವಾ ವಿದು ರೀತಿ ಪರಮಾತ್ಮನನ್ನು ತಿಳಿದವರು ಸಂತರು ಸಂತರು ಅಂದರೆ ಸುಖಿಗಳು ಅಸಂತ ಅಸನ್ನೇ ಮಸದ್ಭವತಿ ಅಸದ್ದಿ ತಿಳೇಜೇ ಯಾರು ದೇವರನ್ನು ಅಸನ್ನನ್ನು ಕರೀತಾರ ನಿರ್ದೋಷ ಗುಣಪೂರ್ಣ ಸರ್ವೋತ್ತಮ ಅಂತ ಯಾರು ತಿಳ್ಕೊಳ್ಳುವುದಿಲ್ಲ ಅವರು ಅಸನ್ನೇವ ಭವತ್ತು ಅವರು ದುಃಖಿಗಳೇ ಆಗ್ತಾರೆ ದೇವರನ್ನು ಸರಿಯಾಗಿ ಅರ್ಥ ಮಾಡಿದ್ರೆ ತಪ್ಪಾಗಿ ತಿಳ್ಕೊಂಡ್ರೆ ಅವರು ದುಃಖಿಗಳಾಗ್ತಾರೆ ದೇವರನ್ನು ಚೆನ್ನಾಗಿ ತಿಳ್ಕೊಂಡ್ರು ಸಂತರಾಗ್ತಾರೆ ಸಂತರಾಗ ಸುಖಿಗಳಾಗ್ತಾರೆ ಇಹತೆ ರವೇದಿತ್ ಅಥಸಸ್ತಿ ನಟೇದೀವ ಇಹ ಅವೇದೀತ್ ಮಹತೀ ವಿನಸ್ತಿ ಈ ಮಾನವ ಜನ್ಮದಲ್ಲಿ ಅದು ಬ್ರಾಹ್ಮಣ ದೇಹದಲ್ಲಿ ಇಂಥ ಒಂದು ವಾತಾವರಣದಲ್ಲಿ ನಮಗೆ ದೇವರು ದೇಹ ಕೊಟ್ಟಿದ್ದಾರೆ ಇಂಥ ಒಂದು ಸುಸಂದರ್ಭದಲ್ಲಿ ಇಹತೆ ರವೇದೀತ್ ಭಗವಂತ ತಿಳ್ಕೊಂಡ್ರೆ ಸತ್ಯಮಸ್ತಿ ನಿಮಗೆ ಒಳ್ಳೇದಾಗ ಶುಭವಾದ ಸುಖವಾದ ನಟೇ ದಿಹ ಇಷ್ಟು ಜನ್ಮ ಕೊಟ್ಟರು ಕೂಡ ಇದರಲ್ಲಿ ಕೂಡ ಎತ್ತಿದ್ದು ದೇವರ ತಿಳ್ಕೊಳ್ತೀವಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಿಮಗೆ ಮಹಾತಿ ವಿನಷ್ಟಿ ಮಹಾ ದುಃಖ ಆಗುತ್ತೆ ಅಂತ ಅಲ್ಲಿ ನೋಡಿ ವಿನಷ್ಟಿ ವಿನಾಶ ಅಂದ್ರೆ ದುಃಖ ಮತ್ತೆ ಸತ್ಯ ಅಸ್ತಿತ್ವ ಶುಭ ಶುಭ ಅಂದ್ರೆ ಸುಖ ಏನಾಯ್ತೀಗ ಕೃಷ್ಣ ಹೇಳ್ತಾನೆ ನೋಡಿ ಕೆಟ್ಟ ಕೆಲಸ ಮಾಡಿದರೆ ಭಾವ ನೈವಿದ್ಯತೆ ಅಸತ್ ನಾ ಅಸತೋ ವಿದ್ಯತೆ ಭಾವ ಅಸತ್ ಅಂದ್ರೆ ಕೆಟ್ಟ ಕೆಲಸ ಪಾಪಕರ್ಮ ಮಾಡಿ ಸುಖವನ್ನು ಹೊಂದಲಿಕ್ಕೆ ಆಗುವುದಿಲ್ಲ ನಾಭಾವೋ ವಿದ್ಯತೆ ಕಥ ಸತ್ಕರ್ಮದಿಂದ ಅಭಾವೋ ದುಃಖವು ಇರುವುದಿಲ್ಲ ಅರ್ಜುನ ನೀನು ಮಾಡ್ತಕ್ಕಂತಹದ್ದು ಯುದ್ಧ ಅದು ಸತ್ಕರ್ಮ ಯಾಕೆಂದ್ರೆ ಕ್ಷತ್ರಿಯನಿಗೆ ಭಗವಂತನ ದ್ವೇಷಿಗಳು ಯಾರಿದ್ದಾರೆ ಆ ಭಗವಂತನ ದ್ವೇಷಿಗಳಿಗೆ ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರನ್ನು ನಿಗ್ರಹ ಮಾಡುವುದು ಕ್ಷತ್ರಿಯನಿಗೆ ಧರ್ಮ ಅದು ಅಧರ್ಮ ಅಲ್ಲ ನೀನು ಅಂದ್ಕೊಂಡ ರೀತಿಯಲ್ಲಿ ಅದು ಸತ್ಕರ್ಮ ಅದರಿಂದಾಗಿ ದುಃಖ ಆಗುವುದಿಲ್ಲ ನೀನು ದುಃಖ ಆಗತ್ತೆ ಪಾಪ ಬರುತ್ತೆ ದುಃಖ ಬರುತ್ತೆ ಅಂತ ತಿಳ್ಕೊಂಡದ್ದು ತಪ್ಪು ಅಲ್ರೀ ಸತ್ಕರ್ಮಕ್ಕೆ ದುಃಖ ಇಲ್ಲ ಅಸತ್ಕರ್ಮಕ್ಕೆ ಸುಖ ಇಲ್ಲ ನಾವು ಹ್ಯಾಕ್ ತಿಳ್ಕೊಳ್ಬೇಕು ಇದು ಗಹನವಾದ ವಿಷಯ ನಮ್ಮ ಮನಸ್ಸಿಗೆ ನಿಲುಕೋ ವಿಷಯ ಎಲ್ಲ ಇದು ಅಂದರೆ ಉಭಯೋರತಿ ಕೃಷ್ಣೋಂತ ಸ್ತನಯೋ ತತ್ವದರ್ಶಿನಿ ಉಭಯೋರತಿ ಸತ್ಕರ್ಮಕ್ಕೆ ದುಃಖ ಇಲ್ಲ ಅಸತ್ಕರ್ಮಕ್ಕೆ ಸುಖ ಇಲ್ಲ ಎಂಬ ಅಂಶ ಉಪದೇಶ ಪರಂಪರೆ ಜ್ಞಾನಿಗಳು ಇಂಥ ಉಪದೇಶ ಪರಂಪರೆಯನ್ನು ಕಂಡುಹಿಡಿದಿದ್ದಾರೆ ಆ ಉಪದೇಶ ಪರಂಪರೆಯಿಂದ ಅದು ತೀರ್ಮಾನ ಆಗಿದೆ ಎಂಬುದಾಗಿ ಹೇಳ್ತಾರೆ ನಮಗೆ ಒಂದು ಸ್ವಲ್ಪ ಕೈ ಹಾಕಿದ ಹಾಗೆ ತಾನಾಗುತ್ತೆ ಇದು ಸತ್ಕರ್ಮ ಅಂತ ಕೃಷ್ಣ ಸ್ಪಷ್ಟಪಡಿಸ್ಬೇಕಲ್ಲ ಇದು ಸತ್ಕರ್ಮ ಹೇಗೆ ಅಂತ ಅದು ಮುಂದೆ ಭಗವಂತ ಸ್ಪಷ್ಟ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮ ಕ್ಷತ್ರಿಯನಿಗೆ ಅನ್ಯತ್ ಶ್ರೇಯೋ ನ ವಿದ್ಯತೆ ಯುದ್ಧಕ್ಕಿಂತ ನಿಗಿಲಾದ ಕ್ಷತ್ರಿಯನಿಗೆ ಅನ್ಯ ಶ್ರೇಯವೇ ಇಲ್ಲ ಅದನ್ನು ಮುಂದೆ ಹೇಳ್ತಾನೆ ಭಗವಂತ ಅಂದ್ರೆ ಅರ್ಜುನ ಮಾಡಿದ್ದು ಸತ್ಕರ್ಮ ಯುದ್ಧ ಎಂಬುದು ಸತ್ಕರ್ಮ ಯಾಕೆ ಅಂತ ಹೇಳಿದ್ರೆ ಕೃಷ್ಣನೇ ಯುದ್ಧಕ್ಕೆ ತೊಡಗಿಸ್ತಾ ಇದ್ದಾನೆ ಭಗವಂತನ ಚಿತ್ತಕ್ಕೆ ಬಂದಿದೆ ಅಂದರೆ ಒಂದು ಭಗವಂತ ನೀನ್ಯಾಕೆ ಸುಮ್ನೆ ಕೂತ್ಕೊಂಡಿದ್ದಿ ಕುತ್ಕೊಳ್ಳೋದು ಸರಿಯಲ್ಲ ಕ್ಷುದ್ರಂ ಹೃದಯ ದೌರ್ಬಲ್ಯ ತೆಕ್ತೋತ್ತಿಷ್ಟ ಪರಂತಪ ಅವನ ಮಾತಿನಿಂದ ನೀನು ನಿಜವಾಗಿ ಹೇಳಿಯಾಗಿದ್ದಿ ಮನವ ದೌರ್ಬಲ್ಯ ನೆತ್ತಿ ನಿಂತು ಎದ್ದು ನಿಲ್ಲೋ ಯುದ್ಧಕ್ಕೆ ಅಂತ ಕೃಷ್ಣ ಹೇಳಬೇಕಾದ್ರೆ ಭಗವಂತನ ಚಿಕ್ಸಕ್ಕೆ ಯಾವುದು ಬಂದಿದೆಯೋ ಅದು ಧರ್ಮ ಅಲ್ಲಿ ಬೇಕಾದರೆ ಗುಡುಗೋಳೆ ಇರಲಿ ತಂದೆ ಇರಲಿ ಮಗನೇ ಇರಲಿ ಬಂಧು ಬಳಗದವರೇ ಇರಲಿ ಯಾರೇ ಇರಲಿ ಇದು ಯುದ್ಧದ ಇದು ವೇದಿಕೆ ಯುದ್ಧರಂಗದಲ್ಲಿ ತಂದೆ ತಾಯಿ ಬಂಧು ಬಳಗ ನೋಡಬೇಡ ಯುದ್ಧಕ್ಕೆ ಬಂದಿದ್ದರೆ ಮಾಡಿ ಅವರು ಸಪೋರ್ಟ್ ಯಾರಿ ಕೊಟ್ಟಿದ್ದಾರೆ ದೃಷ್ಟಿ ಕೊಟ್ಟಿದ್ದಾರೆ ದೃಷ್ಟಿ ಸಪೋರ್ಟ್ ಕೊಟ್ರೆ ಅವರನ್ನು ಹಿಟ್ ಮಾಡಬೇಕು ಇನ್ ಮುಂದೆ ನೋಡಲೇ ಬೇಡ ಮುಗಿ ಯಾಕೆಂದ್ರೆ ಧರ್ಮದ ಸ್ವರೂಪಕ್ಕೆ ಎಲ್ರಿಗೂ ತುಂಬಾ ಗೊಂದಲ ಇದು ಅರ್ಜುನನಿಗೆ ಮಾತ್ರ ಬರುವುದಲ್ಲ ಎಲ್ಲರಿಗೂ ಗೊಂದಲ ಬರುತ್ತೆ ನೋಡಿ ಒಂದೊಂದ್ಸರ್ತಿ ಬಂಧು ಬಳಗದವರಿಗೆ ವಿರೋಧವಾಗಿ ನಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅವರೇ ಏನು ಮಾಡಿಬಿಟ್ಟಿರ್ತಾರೆ ಯಾವಪ್ಪ ದೊಡ್ಡವರು ಅವ್ರಿಗೆ ನಾವು ಏನು ವಿರೋಧ ಮಾಡೋದು ಚೆಚ್ಚುಚ್ಚೆ ಅನ್ಯಾಯ ಅಂತ ಕೂತ್ಕೊಳ್ಳೇಬಾರ್ದು ಧರ್ಮ ಅಂದರೆ ಧರ್ಮವೇ ಆದರೂ ಧರ್ಮಕ್ಕೆ ಸರಿಯಾಗಿ ನಡ್ಕೋಬೇಕು ಸಂಕೋಚ ದೊಡ್ಡವರು ಹೇಗೆ ಹೀಗೆ ಪಾಪ ಪ್ರಜ್ಞೆಯನ್ನು ಕಾಡಬಾರ್ದು ನಕ್ಕಿ ಕೇತಾರೆ ಅಪ್ಪ ಯಾಕೂ ಬ್ಯಾಜಿದ ಹಸುಗಳನ್ನು ಕೊಡ್ಲಿಕ್ಕೆ ಹೋದಾಗ ನನ್ನನ್ನು ಯಾರು ಕೊಡ್ತೀಯಪ್ಪ ಹಸುಗಳನ್ನು ಯಾಕೆ ಬರಕಲ್ ಹಸುನ್ನು ದಾನ ಮಾಡ್ತಿದ್ವಿ ನನ್ನನ್ನಾದ್ರೂ ಕೊಟ್ಟು ಸರ್ವಸ್ವನು ದಾನ ಮಾಡ್ತೇನೆ ಒಂದು ಪ್ರತಿಜ್ಞೆ ಕೈಗೊಂಡಿದ್ದೆ ಅಲ್ಲ ಅದೇ ಗೆಳಿಸು ಬರಕಲ್ ಹಸು ಕೊಡಬೇಡ ಅಂತ ಪ್ರತಿಭಟನೆ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ದೊಡ್ಡವರು ನಮ್ಮ ಅಪ್ಪ ಹೇಳಿದ ಬೇಸರ ಆಗತ್ತೆ ಅಂತ ಸುಮ್ಮನೆ ಗೊತ್ತಿಕೊಳ್ಳಿಲ್ಲ ಹಾಗೆ ಅಂದರೆ ಅದರ ಅತ್ತೇನು ಬಂದು ಬಳಗದವರು ಇದ್ದಾರೆ ಹೇಗೆ ಯುದ್ಧ ಮಾಡಿ ಅಂತ ದೊಡ್ಡ ಗೊಂದಲ ಬರೆದು ಖಂಡಿತ ಸಹಜ ಆದರೆ ಆಳವಾಗಿ ಚಿಂತನೆ ಮಾಡಿದಾಗ ಧರ್ಮ ದ್ರೋಹಿಗಳಾದ ಭಗವತ್ವೇಷಿಗಳಾದ ದುರ್ಯೋಧನಾದಿಗಳಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಭೀಷ್ಮ ದ್ರೋಣಾದಿಗಳು ಇದು ಇಲ್ಲಿ ಬಂದದ್ದು ಸಪೋರ್ಟ್ ಕೊಡದಿದ್ರೂ ತೊಂದರೆ ಇರಲಿಲ್ಲ ಆ ಬೆಂಬಲಕ್ಕಿಟ್ಟು ಅವರು ಯುದ್ಧ ನಿಂತುಬಿಟ್ಟಿದ್ದಾರೆ ಅಧರ್ಮಾವಿಲಂಬಿಗಳಿಗೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಉತ್ತೇಜನ ಕೊಡ್ತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಆದ್ಮೇಲೆ ಅವರನ್ನು ಕೊಲ್ಲುವುದು ಸರಿ ಅದಲ್ಲಿ ಯಾವ ಗೊಂದಲವೂ ಇಲ್ಲ ಅದರಲ್ಲಿ ಯಾವ ಅಧರ್ಮವೂ ಇಲ್ಲ ಅಂತ ಅಭಿಪ್ರಾಯ ಇಲ್ಲಿ ಬಹಳ ಅಂದರೆ ಕೃಷ್ಣ ಯುದ್ಧ ಎಂಬುದು ಧರ್ಮ ಸತ್ ಅದು ಸತ್ಕರ್ಮ ಅದರಿಂದ ನಿನಗೆ ದುಃಖ ಆಗುವುದಿಲ್ಲ ಅಂತ ಉತ್ತರ ಕೊಟ್ಟರೆ ಆದರೆ ಯುದ್ಧ ಎಂಬುದು ಸತ್ಕರ್ಮ ಅಂತ ಮುಂದಿನ ಮಾತಿನಲ್ಲಿ ಕೃಷ್ಣನ ಮಾತಿನಿಂದ ಗೊತ್ತಾಗುತ್ತೆ ಒಂದೊಂದು ಸತ್ಯ ಏನಾಗುತ್ತೆ ಅಂದರೆ ನಿಜವಾಗಿ ಕೂಡ ನಮಗೆ ಲೋಕದಲ್ಲಿ ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೆ ಅಯ್ಯೋ ಅಸಹ್ಯ ಅಂತ ಆದರೆ ಭಗವಂತನ ಚಿತ್ತಕ್ಕೇನು ಬಂದಿದೆಯೋ ಭಗವಂತನ ಚಿತ್ತಕ್ಕೆ ಬಂದದ್ದನ್ನು ಯಾರು ಮಾಡ್ತಾರೋ ಅದು ಲೋಕದೃಷ್ಟಿಯಿಂದ ಕೆಟ್ಟದಾಗಿಯೇ ವರ್ತಿ ಇರಲಿ ಭಗವಂತನ ಚಿತ್ತಕ್ಕೆ ಬಂದದ್ದು ಭಗವದ ಆಜ್ಞಾರೂಪದಲ್ಲಿ ಅದನ್ನು ಸ್ವೀಕರಿಸಿ ಯಾರು ಮಾಡ್ತಾರೋ ಅದು ದೊಡ್ಡದೇ ಉದಾಹರಣೆಗೆ ನಾನು ಎಷ್ಟೋ ಸರ್ ಹೇಳ್ತಿದ್ದುಂಟು ಧರ್ಮಸ್ವರೂಪ ಚಿತ್ರತ್ವ ಯೋಯೋ ದೇವಮನೋರ ಸೇವ ಧರ್ಮೋ ವಿಜ್ಞೇಯ ನ ಶೇತೇ ಲೋಕಸಂಹಿ ಧರ್ಮದ ಸ್ವರೂಪ ತುಂಬ ವಿಚಿತ್ರ ಯಾಕೆಂದರೆ ಧರ್ಮಸರಣೇಯ ಸತ್ಯ ವಚನ ಶ್ರೇಯ ಧರ್ಮ ಚರಣಂ ಶ್ರೇಯ ಸತ್ಯ ಮಾತಾಡೋದು ಬಹಳ ಶ್ರೇಯಸ್ಕರ ಧರ್ಮ ಆಚರಣೆ ಮಾಡೋದು ಬಹಳ ಶ್ರೇಯಸ್ಕರ ಆದರೆ ಈಗ ಎರಡರ ಜ್ಞಾನ ಮಾತ್ರ ದುಷ್ಕರ ಸತ್ಯ ಜ್ಞಾನಂತೂ ದುಷ್ಕರ ಧರ್ಮಜ್ಞಾನಂತೂ ದುಷ್ಕರಂ ಧರ್ಮ ಧರ್ಮ ಯಾವುದು ಅಂತ ತೀರ್ಮಾನ ಮಾಡೋದೇ ಕಷ್ಟ ಧರ್ಮ ಆಚರಣೆ ಮಾಡೋದು ಕಷ್ಟ ಅಲ್ಲ ಧರ್ಮ ಯಾವುದನ್ನು ತಿಳ್ಕೊಳ್ಳೋದು ಕಷ್ಟ ಸತ್ಯ ಮಾತಾಡೋದು ಕಷ್ಟ ಅಲ್ಲ ಸತ್ಯ ಯಾವುದನ್ನು ತಿಳ್ಕೊಳ್ಳೋದೇ ಕಷ್ಟ ಅದನ್ನು ಬರುದು ಹಾಗಾಗಿ ಒಂದೊಂದು ಸತ್ಯ ಅದು ಇದು ಇದು ಧರ್ಮ ತನಿಸೋದಿಲ್ಲ ನಮಗೆ ಆದರೆ ಹರಿಚಿತ್ತಕ್ಕೆ ಬಂದರೆ ಇದು ಧರ್ಮ ಉದಾಹರಣೆಗೆ ಬ್ರಹ್ಮದೇವರು ತನ್ನ ತಾನು ಸೃಷ್ಟಿ ಮಾಡಿದ ಸರಸ್ವತಿ ಮಗಳು ಸ್ಥಾನದಲ್ಲಿದ್ದಾಳೆ ಅವಳನ್ನು ಮದುವೆ ಆಗಿಬಿಟ್ಟು ಅವಳು ತುಂಬ ಸಂಕೋಚ ಪಟ್ಲಂತ ಇದು ಅಧರ್ಮ ಅಂತ ಭಾವನೆಗೆ ತುಂಬ ಸಂಕೋಚ ಪಟ್ಲಂತುಂಟು ಆದರೂ ಅವಳು ಮದುವೆಯಾದವು ಮಗಳನ್ನೇ ಯಾರಾದರೂ ಮದುವೆ ಆಗ್ತಾರ ಅಂದರೆ ಅದಕ್ಕೆ ಹೇಳ್ತಾರೆ ಭಗವಂತನ ಚಿತ್ರಕ್ಕೆ ಬಂದಿದೆ ಅದು ಸರಸ್ವತಿಯನ್ನು ಬ್ರಹ್ಮದೇವರು ಮದುವೆಯಾಗುವುದು ಸರಿ ಅಂತ ದೇವರ ಚಿತ್ರದು ಮಗಿತು ಯಾಕೆಂದ್ರೆ ಯಾವುದು ಧರ್ಮ ಯಾವುದು ಅಧರ್ಮ ತೀರ್ಮಾನ ಮಾಡುವನು ಯಾರು ಹೇಳ ಧರ್ಮಸ್ಯ ಪ್ರಭು ರಕ್ತ ಎಲ್ಲ ಮುಗೀತು ಮೂರನೇ ಭಾರತ ಏನ್ ಹೇಳಿದ್ರೆ ಏನಂತೆ ಧರ್ಮಾಧರ್ಮ ವ್ಯವಸ್ಥೆ ಮಾಡುವನು ಪರಮಾತ್ಮ ಮುಗೀತು ಅವನ ಚಿತ್ತಕ್ಕೆ ಯಾವುದು ಬಂದಿದೆಯೋ ಅದು ಧರ್ಮ ಹೀಗಾಗಿತ್ತು ಒಂದೊಂದು ಶಕ್ತಿ ರುದ್ರದೇವರು ಏನ್ರಿ ಸ್ಮಶಾನದಲ್ಲಿ ಓಡಾಡ್ಕೊಂಡು ಪಿಶಾಜಿದವರಿಗೆ ತಲೆ ಬಿಚ್ಚು ಹಾಕೊಂಡ್ಬಿಟ್ಟು ತಲೆ ಬಿಚ್ಚ ಹಾಕೊಳ್ಬಾರದು ತಲೆ ಬಿಚ್ಚ ಹಾಕೊಂಡ್ಬಿಟ್ಟು ಸ್ಮಶಾನದಲ್ಲಿ ಚಿತಾಭಸ್ಮ ಧಾರಣೆ ಮಾಡಿಕೊಂಡು ವೀದೇತೊಳಗೆ ಓಡಾಡ್ತಾ ಕೂತ್ಕೊಳ್ತಾರೆ ಸ್ಮಶಾನದಲ್ಲಿ ಓಡಾಡುದ ಚಿತಾಭಸ್ಕವನ್ನು ಧಾರಣ ಮಾಡುದಾ ನರಕಪಾಲವನ್ನು ಧಾರಣ ಮಾಡುದಾ ಎಂತ ನೀವು ಇದೆಂತ ಮಂಡು ಇದು ಧರ್ಮ ಹೇಗಾಗತ್ತೆ ನೀವು ನನಗೆ ಏನು ಹೊಟ್ಟಿದೆ ಏನು ಉತ್ತರ ಕೊಡ್ತೇವೆ ಹೇಳು ದೇವರು ಹೇಳಿಬಿಟ್ಟಿದ್ದಾರೆ ಇಂಥ ಕೆಲಸ ಮಾಡುವಂತ ದೇವರ ಆತ್ಮೆಯನ್ನು ಅವರು ಪಿಶಾಚರ್ಯ ಪಿಶಾಚರ್ಯ ಇದೆ ತಲೆ ಕಿಚ್ಚ ಹಾಕೊಳ್ಳೋದು ಚಿತಾಭಸ್ನ ಧಾರಣ ಮಾಡೋದು ಓಡಾಡುವ ಅದು ಸನಕಾಯಿ ಮುನಿಗಳು ಅವರಿಗೆ ನಮಸ್ಕಾರ ಮಾಡಿ ಅವ್ರ ಪಾಠ ಕೇಳ್ತಾರೆ ಇಂಥ ಲೋಕದೃಷ್ಟಿಯಿಂದ ಇದ್ದರ ಸೇವೆ ಆದರೆ ದೇವರು ಆಚರಣೆ ಮಾಡಿ ನಿಂತಿದ್ದಾರೆ ಹೀಗೆ ಮಾಡುವುದು ಯಾಕೆಂದರೆ ತ್ರಿಪುರಾಥುರ ಸಂಹಾರದಲ್ಲಿ ಗರ್ಭಿಣಿ ಸ್ತ್ರೀಯರನ್ನು ಕೊಂದದ್ದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಯಾಕಂದರೆ ಹೊಸತ್ತವನೇನು ಪ್ರಾಯಶ್ಚಿತ್ತ ಮಾಡಬೇಕಾಗಿಲ್ಲ ಆದರೆ ಸ್ವಾಮಿಯಾದ ಭಗವಂತ ತನ್ನ ವೃತ್ತಿಯೇ ಈ ರೀತಿಯಾಗಿ ಪ್ರಾಯಶ್ಚಿತ್ತ ಮಾಡುವಂತ ಒಬ್ಬ ಲೋಕದೃಷ್ಟಿಯಿಂದ ಒಬ್ಬ ಏನಾದರೂ ಅಪರಾಧ ಮಾಡಿದರೆ ಸ್ವಾಮಿಯಾದವನು ಏನ್ ಮಾಡ್ತಾನೆ ಭೃತ್ಯನಿಗೆ ಶಿಕ್ಷೆ ಕೊಡ್ತಾನೆ ಪ್ರಾಯಶ್ಚಿಕ್ತನೇ ವೃತ್ತಿಸ್ತಾನೆ ಅದನ್ನು ಅನುಕರಿಸ್ತಾ ಪರಮಾತ್ಮ ರುದ್ರದೇವರು ಈ ರೀತಿಯಾಗಿ ಮಾಡಿದ್ದಕ್ಕೆ ಪ್ರಾಯಶ್ಚಿಕ್ತ ರೂಪದಲ್ಲಿ ಈ ಕೆಲಸ ಮಾಡುವಂತಿಲ್ಲ ಆದರೆ ಲೋಕದೃಷ್ಟಿಯಿಂದ ಚಿಗುಪ್ಸಿತ ಏ ಅದು ಅಧರ್ಮ ಎಂತದ್ದೊಂದು ಕಾಣುತ್ತೆ ಆದ್ರವರು ಮಾಡಿದರು ಯಾಕೆ ಮಾಡಿದ್ರೂ ಭಗವಂತನ ಆಜ್ಞೆ ಮುಗೀತು ಮಾತೇ ಆಡುವಾಗಿಲ್ಲ ಹಾಗೆ ಇಲ್ಲಿ ಧರ್ಮ ಅಧರ್ಮ ಅಂತ ಹೇಳಿದಾಗ ಯಾಕೆ ಧರ್ಮ ಅಂದ್ರೆ ಪಾಂಡವರು ಯುದ್ಧ ಮಾಡುವುದು ಧರ್ಮ ಕೌರವರು ಯುದ್ಧ ಮಾಡುವುದು ಅಧರ್ಮರು ದುರ್ಯೋಧನಾದಿಗಳ ವಿರುದ್ಧ ಯುದ್ಧ ಮಾಡುವುದು ಧರ್ಮ ಆದರೆ ಕೌರವರು ಮಾತ್ರ ಪಾಂಡವರ ವಿರುದ್ಧ ಯುದ್ಧ ಮಾಡಿದ್ದು ಅಧರ್ಮ ಒಂದು ಧರ್ಮ ಆಗತ್ತೆ ಒಂದು ಅಧರ್ಮ ಆಗತ್ತೆ ಅದಕ್ಕೆ ಹೇಳ್ತಾರೆ ನೋಡಿ ಆ ಅಪೋಸಿಟ್ ಪಾರ್ಟಿಯಲ್ಲಿ ಯಾರಿದ್ದಾರೆ ಈ ಪಾರ್ಟಿಯಲ್ಲಿ ಯಾರಿದ್ದಾರೆ ತಿಳ್ಕೊಳ್ಳಿ ಈ ಪಾರ್ಟಿಯಲ್ಲಿ ಸೇನಾ ನಾಯಕ ಯಾರು ಅಂದ್ರೆ ನಾಲ್ಕೇ ವಾಸ್ತೇ ದುಷ್ಟೋದ್ಯಮನಾದರೂ ಕೂಡ ಯಾರು ಹೀರೋ ಯಾರು ಭೀಮಸೇನಾ ಈ ಪಕ್ಷದಲ್ಲಿ ಯಾಕೆಂದ್ರೆ ಅವನು ಅಷ್ಟಿನ್ ಯುದ್ಧ ಭೀಮಸೇನ ಕೈ ಭಾರ ಸಮಾಹಿತ ಅಂತ ಹೇಳಿದಾಗ ಯಾಕಂದ್ರೆ ಪರಂ ಭೀಮಾಭಿರಕ್ಷಿತ ಭೀಮಾ ಈ ಪಾಂಡವ ಪಕ್ಷದ ಸೇನೆಯ ನಾಯಕ ಅಘೋಷಿತ ನಾಯಕ ಅವನು ಆ ಪಕ್ಷದಲ್ಲಿ ಯಾರು ದುರ್ಯೋಧನ ಹೀರೋ ಅಂದ್ರೆ ಇವರು ಸತ್ತು ಮತ್ತು ಅಸತ್ವ ಸದಿತಿ ಪ್ರಾಣ ಮುಖ್ಯ ಪ್ರಾಣನನ್ನು ಸತ್ ಅಂತ ಉಪದೇಶ್ ಅವನು ಸಜ್ಜನ ಸಾಧು ಕೆಟ್ಟವನಲ್ಲಿ ಯಾರು ಅಸತ್ತು ಮುಖ್ಯ ಪ್ರಾಣನಲ್ಲಿ ಇರೋದು ಯಾರು ದುರ್ಯೋಧನ ಕಲಿ ಅವನಾಸಕ್ತ ನೋಡಿ ಒಂದು ಧರ್ಮ ಒಂದು ಅಧರ್ಮ ತೀರ್ಮಾನ ಮಾಡೋದು ಹೇಗೆ ಹೇಳಿ ಯಾರು ಭಕ್ತರು ಯಾರು ಮಾಡ್ತಾರೋ ಯಾರು ಭಕ್ತಿಯಲ್ಲಿ ಹರಿಕ್ ಪ್ರೀತಿಯಲ್ಲಿ ಪರಿವರ್ತನ ಆಗುತ್ತೋ ಅದು ಧರ್ಮ ಭಕ್ತರೆಲ್ಲಾದ್ರೆ ಅವರು ಏನು ಮಾಡಿದರೂ ಕೂಡ ಮುಣೆ ಮಾಡಲು ಅದರಲ್ಲ ಧರ್ಮ ಭವತ್ ಅಧರ್ಮೋಪಿ ಕ್ತಿ ಸ್ಥವಾಚ್ಯುತ ನಿನ್ನ ಭಕ್ತರು ಮೇಲ್ನೋಟಕ್ಕೆ ಅಧರ್ಮ ಅಂತ ಕಂಡ್ರು ಕೂಡ ನಿನ್ನ ಭಕ್ತರು ಮಾಡಿದ್ದು ಧರ್ಮ ಭಕ್ತಿಗೆ ಪೂರಕವಾದದ್ದು ಧರ್ಮ ಹರಿ ಪ್ರೀತಿಗೆ ಪೂರಕವಾದು ಧರ್ಮ ಅದೇ ಅಧರ್ಮ ಅಂತ ನೋಟದಲ್ಲಿ ಕಂಡ್ರು ಕೂಡ ಆದರೆ ಧರ್ಮ ಪೇ ಅಧರ್ಮೋತಿ ಯೋನು ಭಕ್ತಿ ನ ಹರಿ ನಿನ್ನ ಭಕ್ತರಲ್ಲದವರು ಧರ್ಮ ಅಧರ್ಮ ಹಾಗೆ ದುರ್ಯೋಧನಾದಿಗಳು ಪುಂಡರೀಕೆಯಾದ ಮಾಡಿದ್ರು ಪಾಂಡವರನ್ನು ಹೊಟ್ಟೆ ಉತ್ಪೇತನ ಮಾಡಿದ ಅದು ಅಧರ್ಮ ಆದರೆ ಪಾಂಡವರು ರಾಜಸ್ವರಿಯಾಗ ಮಾಡಿದ್ದು ಧರ್ಮ ಯಾರು ಹೊಟ್ಟೆ ಉತ್ಪೇತನ ಮಾಡಿದ್ದಲ್ಲ ಅದ ಭೀಷ್ಣದ್ರವರಾಜು ಧರ್ಮ ಯಾಕೆಂದ್ರೆ ಭಕ್ತರು ಮಾಡಿದ್ದು ಧರ್ಮ ಅದಕ್ಕೆ ಹೇಳ್ತಾರೆ ಭಕ್ತಿ ಇಲ್ಲದವರು ಮಾಡಿದ್ದು ಅಧರ್ಮ ಭಕ್ತಿ ಇದ್ದವರು ಮಾಡಿದ್ದು ಧರ್ಮ ಅದರಲ್ಲಿ ಈ ಪಕ್ಷದಲ್ಲಿ ಅಸತಃ ಯಾರಿಗೆ ಭಕ್ ಹಾಗಾದರೆ ಭಕ್ತಿಯ ಮೇಲೆ ಅವಲಂಬಿತ ಭಕ್ತಿ ಉಂಟೋ ಇರುವ ಮೇಲೆ ಮೇಟ ಭಕ್ತಿ ಇದ್ದವರು ಮಾಡಿದ್ರೆ ಅದು ಧರ್ಮ ಭಕ್ತಿ ಇಲ್ಲದವರು ದ್ವೇಷಗಳು ಏನ್ ಮಾಡಿದ್ರು ಅದು ಅಧರ್ಮ ಅದು ಒಳ್ಳೆದ ಅದು ಒಳ್ಳೇದಲ್ಲ ಈಗ ಇಲ್ಲಿ ಹೇಳ್ತಾರೆ ಕೃಷ್ಣ ಹೇಳ್ತಾನೆ ನಾನು ಈ ಒಂದು ಅರ್ಥವನ್ನು ಹೇಳಬಹುದು ಅಂತ ಇದ್ದೀವಿ ಭಾಷ್ಯದಲ್ಲೆಲ್ಲ ಇಲ್ಲ ಇದು ಅರ್ಥ ಇದು ಹೇಳ್ಬೋದು ತನಸ್ತಾ ಇದೆ ಅಸತಃ ಭಾವ ನೈವಿದ್ಯತೆ ಸತ್ ಅಂದ್ರೆ ಅಂದ್ರೆ ಭೀಮಸೇನ ಅವನಿಗೆ ಅಂದ್ರೆ ವಿರೋಧಿ ಪ್ರಾಣವೇಂದ್ರಿ ವಿರೋಧಿಯಾದ ದುರ್ಯೋಧನನಿಗೆ ಕೃಷ್ಣನಲ್ಲಿ ಭಗವಂತನಲ್ಲಿ ಭಾವಃ ನೈವಿದ್ಯತೆ ಭಕ್ತಿ ಇಲ್ಲ ಭಾವ ನೈವಿದ್ಯತೆ ಜ್ಞಾನವಿಲ್ಲ ಜ್ಞಾನ ಭಕ್ತಿ ಇಲ್ಲ ಅವನು ಅಜ್ಞಾನಿ ದ್ವೇಷ ಸ್ವರೂಪ ಅದರಂತೆ ಈ ಭಾರತಿಯಲ್ಲಿ ಅಂದ್ರೆ ಪಾಂಡವರ ಪಕ್ಷದಲ್ಲಿ ಸತ್ ಅಂದ್ರೆ ಮುಖ್ಯ ಪ್ರಾಣ ಅಂದ್ರೆ ಭೀಮಸೇನ ಅವನಿಗೆ ಅಭಾವ ನೈವಿದ್ಯತೆ ಅಭಾವ ಭಾವ ಅಂದ್ರೆ ಭಕ್ತಿ ಅಭಾವ ಅಂದ್ರೆ ಭಕ್ತಿ ವಿರುದ್ಧ ಅದ್ಯಾವುದು ದ್ವೇಷ ಭಗವಂತನಲ್ಲಿ ದ್ವೇಷ ಇಲ್ಲ ಸತ್ಯ ಇದೆ ಭಾವ ಏತೆ ಭಕ್ತಿಯೇ ಇದೆ ಇವನಿಗೆ ಏನಿಲ್ಲ ಭಾವ ನವಿಧ್ಯತೆ ದುರ್ಯೋಧನಿಗೆ ಅಸಕ್ತಾದ ದುರ್ಯೋಧನಿಗೆ ಭಾವ ಇಲ್ಲ ಭಕ್ತಿ ಇಲ್ಲ ಭಾವೋ ಭಕ್ತಿ ಸಮುದ್ದ ಅಷ್ಟೇ ಅಲ್ಲ ಅವನಿಗೆ ಭಾವ ನವಿಧ್ಯತೆ ಜ್ಞಾನ ಇಲ್ಲ ಈ ಯುದ್ಧ ಎಂಬುದು ಅಧರ್ಮ ಎಂಬ ಜ್ಞಾನ ಇಲ್ಲ ಆದರೆ ಮುಖ್ಯಪ್ರಾಣನಾದ ಸಟ್ಟ ಅನಿಸಿಕೊಂಡ ಮುಖ್ಯಪ್ರಾಣ ಅವತಾರ ಸ್ವರೂಪನಾದ ಭೀಮನಿಗೆ ಅಭಾವ ನೈವಿದ್ಯತೆ ಭಾವಕ್ಕೆ ವಿರೋಧಿ ದ್ವೇಷ ಇಲ್ಲ ಅಭಾವ ಅಜ್ಞಾನ ಇಲ್ಲ ಶುದ್ಧೇ ಭಾನುವೆ ಧತ್ತೆ ನಿರತೋ ಯೋದಯ ಭೀಮಸೇನ ಯುದ್ಧಕ್ಕೆ ಮುನ್ನುಗ್ಗಿದ್ದಾನಂದ್ರೆ ಅವನಿಗೆ ಯಾವುದೇ ವಿಷಯದಲ್ಲಿ ಅಜ್ಞಾನ ಇಲ್ಲ ಅವನಿಗೆ ಭಗವಂತನಲ್ಲಿ ದ್ವೇಷ ಇಲ್ಲ ಅಜ್ಞಾನ ಇಲ್ಲ ಇವನಿಗೆ ಜ್ಞಾನ ಇಲ್ಲ ಭಕ್ತಿ ಇಲ್ಲ ಭೀಮಸೇನೆಗೆ ಅಜ್ಞಾನ ಮತ್ತು ದ್ವೇಷ ಇಲ್ಲ ಹಾಗೆ ಅವನ ನಡೆ ಭೀಮಸೇನ ನಡೆ ಏನಿದೆ ಸರಿಯಾದ ಇದೆ ಆದರೆ ಇವನು ನಡೆ ಸರಿಯಿಲ್ಲ ಭಕ್ತಿ ಇಲ್ಲ ಜ್ಞಾನ ಇಲ್ಲ ಭಕ್ತಿ ಜ್ಞಾನ ಶೂನ್ಯನಾಗಿ ಯುದ್ಧಕ್ಕೆ ಬಂದಿದ್ದಾನೆ ಹಾಗೆ ದುರ್ಯೋಧನ ಮಾಡುವ ಯುದ್ಧ ಮಾತ್ರ ಧರ್ಮವಿನಃ ಭೀಮಸೇನೆ ಮಾಡುವ ಯುದ್ಧ ಅವನಿಗೆ ಅಜ್ಞಾನ ದ್ವೇಷ ಇಲ್ಲ ಅದರಿಂದಾಗಿ ಭಕ್ತಿ ಜ್ಞಾನವೇ ಇರುವುದರಿಂದಾಗಿ ಆ ಹಿನ್ನೆಲೆಯಲ್ಲಿ ಭೀಮಸೇನೆ ಮಾಡಿದ ಈ ಧರ್ಮ ಯುದ್ಧ ಏನಿದೆ ಅದು ಅದಲ್ಲ ಆದ್ರೆ ಅವನು ಈ ರೀತಿಯಾಗಿ ಮಾಡಿದ್ದಾನಂದ್ರೆ ಅಂದ್ರೆ ಭೀಮಸೇನಿಗೆ ಅಜ್ಞಾನ ಇಲ್ಲ ಭೀಮಸೇನನಿಗೆ ದ್ವೇಷ ಇಲ್ಲ ಮುಖ್ಯ ಪ್ರಾಣನಿಗೆ ದುರ್ಯೋಧನಿಗೆ ಅಂದ್ರೆ ಕಲಿಗೆ ಭಕ್ತಿ ಇಲ್ಲ ಜ್ಞಾನ ಇಲ್ಲ ಇದು ಹೇಗೆ ಗೊತ್ತಾಯ್ತು ಅಂದ್ರೆ ಉಭಯೋರಪ್ಪ ದೃಷ್ಟುವಂತಹ ತನೆಯು ತತ್ವದಲ್ಲಿ ಆ ಉಪದೇಶ ಪರಂಪರೆಯಿಂದ ಕಲಿಗೆ ಭಕ್ತಿ ಬರಲ್ಲ ಕಲಿಗೆ ಜ್ಞಾನ ಬರಲ್ಲ ಭೀಮಸೇನೆಗೆ ಅಂದರೆ ಮುಖ್ಯ ಪ್ರಾಣದ ಇವರಿಗೆ ಅಜ್ಞಾನ ಇರುವುದಿಲ್ಲ ಮುಖ್ಯ ಪ್ರಾಣವರಿಗೆ ಕೂಡ ದ್ವೇಷ ಇರುವುದಿಲ್ಲ ಇದು ನಿಶ್ಚಯ ಯಾಕೆಂದ್ರೆ ಬೇರೆ ಇತರ ದೇವತೆಗಳು ಯಾರಾದರೂ ಅಸುರಾವೇಶದಿಂದ ಆದರೂ ದ್ವೇಷ ಬರುತ್ತೆ ಮುಖ್ಯ ಪ್ರಾಣನ ಅಸುರಾವೇಶದಿಂದ ಅಜ್ಞಾನ ದ್ವೇಷ ಬರಲಿಕ್ಕೆ ಸಾಧ್ಯ ಇಲ್ಲ ಶುದ್ಧ ಭಾವವನ್ನು ಧರ್ಮ ಆ ಮುಖ್ಯ ಪ್ರಾಣ ಭೀಮಸೇನ ವಿದ್ಯಕ್ಕೆ ಮುನ್ನುಗ್ಗಿದ್ದಾನಂದ್ರೆ ಅರ್ಥ ಏನಾಯಿತು ನಿನ್ನ ಮಾರ್ಗ ಅದೇ ಮಾರ್ಗ ನಿನ್ನ ಮುನ್ನಡಿದು ಅಧರ್ಮಾಗುವುದು ಹೇಗೆ ಅದು ಪಾಪ ಆಗುವುದು ತಪ್ಪಿದಕೊಂಡಿದ್ಯಾ ನೀನು ಅಂತ ಅಭಿಪ್ರಾಯದಿಂದ ಇಟ್ಕೊಳ್ಬೇಕು ಇನ್ನು ಮುಂದೆ ಇಷ್ಟು ಹೇಳಿದ ನಂತರ ಒಂದು ವಿಚಾರ ಕೃಷ್ಣ ಹೇಳ್ತಾನೆ ಕೇವಲ ಕೆಲವೊಂದನ್ನು ದೃಷ್ಟಾಂತವಾಗಿ ಕೊಟ್ಟ ಹುತ್ತಿಲ್ಲದದ್ದು ನಾಶವಿಲ್ಲದ್ದು ಪ್ರಕೃತಿ ಪುರುಷ ಅಂತ ಅಷ್ಟೇ ಅಲ್ಲ ಇನ್ನೆಷ್ಟೋ ಪದಾರ್ಥವು ಹುಟ್ಟು ನಾಶವಿಲ್ಲದಿದೆ ಅದನ್ನು ಹೇಳ್ತೇನೆ ನಿನಗೆಂತ ಕೃಷ್ಣ ಹೇಳ್ತಾನೆ ಹುತ್ತಿಲ್ಲದ್ಯಾವುದು ನಾಶವಿಲ್ಲದ್ಯಾವುದು ಒಂದು ಪ್ರಕೃತಿ ಒಂದು ಪುರುಷ ಪರಮಾತ್ಮ ಅಷ್ಟೇ ಅಲ್ಲ ಹುಟ್ಟಿಲ್ಲದ್ದು ನಾಶದ್ದು ಬೇಕಾದ ಕೇಳುತ್ತೆ ನಾನು ಅಂತ ಕೃಷ್ಣ ಮುಂದುವರಿಸಿ ಹೇಳ್ತಾ ಇದ್ದಾನೆ ಅನೇಕ ದೃಷ್ಟಾಂತ ಕೊಡಲಿಕ್ಕೆ ಬರುತ್ತೆ ಯಾವುದು ಹುಟ್ಟಿಲ್ಲ ಅದು ನಾಶ ಆಗುವುದಿಲ್ಲ ಅನ್ನಲಿಕ್ಕೆ ಅದು ಕೇವಲ ಪ್ರಕೃತಿ ಅಲ್ಲ ಅಥವಾ ಕೇವಲ ಪರಬ್ರಹ್ಮನಲ್ಲ ಇನ್ನೂ ನಾನು ಕೊಡ್ತೇನೆ ದೃಷ್ಟ ಉದಾಹರಿಸ್ತೇನೆ ಅಂತ ಕೃಷ್ಣ ಅವಿನಾಶಿತು ತದ್ವಿಧಿ ಏನ ಸರ್ವ ವಿನಾಶಂ ಅವ್ಯಯ ಸಾತ್ಯ ನ ಹೇಳ್ತಾ ಇದ್ದಾನೆ ಏನಂದ್ರೆ ಕೇವಲ ಪ್ರಕೃತಿ ಕಾಲ ಮಾತ್ರ ಅಲ್ಲ ಇನ್ನೂ ಇದ್ದಾರೆ ಯಾರು ಅಂದರೆ ಅವಿನಾಶಿತ ಜೀವನಕ್ಕಿಂತ ಬೇರೆ ಆದದ್ದು ಅವಿನಾಶಿ ನಾಶ ಇದ್ದು ಯಾವುದು ಅವಿನಾಶಿತ ತದ್ವಿಧಿ ಏನ ಸರ್ವ ಮಿದಂ ತೇಶ ಕಾಲತಃ ಅನಂತವಾದದ್ದು ಸರ್ವವೂ ಕೂಡ ದೇಶದ ಅನಂತ ಎಲ್ಲ ದೇಶದಲ್ಲಿ ಯಾವುದಿರುತ್ತೋ ಅದೆಲ್ಲವೂ ನಿತ್ಯ ಎಲ್ಲ ದೇಶದಲ್ಲಿ ಯಾವುದಿರುತ್ತೆ ಹೇಳಿ ಎಲ್ಲಾ ದೇಶದಲ್ಲಿ ಯಾವ್ದು ಇರುತ್ತೋ ಅದು ನಿತ್ಯ ಎಲ್ಲ ದೇಶದಲ್ಲಿ ಯಾವ್ದು ಇದೆ ಆಕಾಶ ಎಲ್ಲಾ ದೇಶದಲ್ಲಿದೆ ಎಲ್ಲ ದೇಶ ಅಂದರೆ ಅವ್ಯಾಗತ ಆಕಾಶ ಭೂತಾಕಾಶ ಅಲ್ಲ ಅವ್ಯಕ ಆಕಾಶ ಎಲ್ಲಾ ದೇಶದಲ್ಲೂ ಇದೆ ಮತ್ತೆ ಕಾಲ ಅಮೇರಿಕದಲ್ಲಿಲ್ವಾ ಇಂಡಿಯಾದಲ್ಲಿ ಮಾತ್ರನಾ ಕಾಲ ಎಲ್ಲ ದೇಶದಲ್ಲಿ ಇದೆ ಅಂದ್ರೆ ಮಹಾಕಾಲ ಮಹಾಕಾಲ ಎಲ್ಲ ದೇಶದಲ್ಲೂ ಇದೆ ವರ್ಣಗಳು ಅಕಾಲಾದಿ ವರ್ಣಗಳು ಎಲ್ಲಾ ಕಾಲ ಎಲ್ಲಾ ದೇಶದಲ್ಲೂ ಇದೆ ಅಕಾಲಾದಿ ವರ್ಣಗಳು ಎಲ್ಲಾ ದೇಶದಲ್ಲಿದೆ ಮತ್ತೆ ಕಾಲ ಮಹಾಕಾಲ ಎಲ್ಲಾ ದೇಶದಲ್ಲಿದೆ ಅದರ ನಂತರ ಇನ್ನೊಂದ್ ಯಾವುದು ವರ್ಣ ವರ್ಣ ಅವ್ಯಾಕತ ಆಕಾಶ ಇದೆಲ್ಲವೂ ಕೂಡ ಅನಾದಿ ಅದು ಎಲ್ಲ ಕಡೆಯಲ್ಲಿದೆ ಅದೆಲ್ಲವೂ ಕೂಡ ನಿತ್ಯವೇ ಅದಕ್ಕೆ ನಾಶ ಇಲ್ಲವೇ ಇಲ್ಲ ಅವ್ಯಾತ ಆಕಾಶ ವರ್ಣಗಳು ಎಲ್ಲವೂ ಅವಿನಾಶಿತು ನಿತ್ಯವೇ ಸಂಶಯ ನಿತ್ಯವೂ ಹೌದು ಅನಾದಿ ಆದರೆ ಹುಟ್ಟಿಲ್ಲದ್ದಕ್ಕೆ ನಾಶವಿಲ್ಲ ಎಂಬುದಕ್ಕೆ ಆ ಇತ್ಯಾದಿ ವರ್ಣಮಾಲೆ ತಗೊಳ್ಳ್ರಿ ಅವ್ಯಾಕ ಆಕಾಶ ತಗೊಳ್ರಿ ಮಹಾಕಾಲ ತಗೊಳ್ಳ್ರಿ ಮಹಾಕಾಲ ಹುಟ್ಟಿಲ್ಲ ಕ್ಷಣಾಲವಾದರೂ ಹುಟ್ಟತ್ತೆ ಮಹಾಕಾಲಕ್ಕೆ ಹುಟ್ಟಿಲ್ಲ ಅದಕ್ಕೆ ನಾಶವೂ ಇದೆಲ್ಲ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ನಮಗಾಗಿ ಸಿಕ್ಕಾಪಟೆ ದೃಷ್ಟ ಅಂತ ಸಿಗುತ್ತೆ ಹುಟ್ಟಿಲ್ಲ ಭಾವ ಪದಾರ್ಥಕ್ಕೆ ನಾಶ ಇಲ್ಲ ಎಲ್ಲಿಗೆ ಸಿಕ್ಕಾಪಟ್ಟ ದೃಷ್ಟ ಅಂತ ಸಿಗುತ್ತೆ ಸರಿ ರೀ ಅಲ್ಲ ಒಂದು ಪ್ರಶ್ನೆ ಬಂತು ಇದಕ್ಕೆ ಸ್ವಾಭಾವಿಕ ನಾಶ ಇಲ್ಲದೆ ಇರಬಹುದು ಯಾರಾದರೂ ಶಾಪ ಕೊಟ್ಟುಬಿಟ್ರೆ ನೀನು ಹಾಕಿ ಅಥವಾ ತಪಸ್ ಮಾಡಿ ಯೋಗದ ಸಾಮರ್ಥ್ಯದಿಂದ ಅದನ್ನು ನಾಶ ಮಾಡಿದ್ರೆ ಏನು ಮಾಡುವುದು ಅಂತ ಹೇಳಿದರೆ ವಿನಾಶಮವ್ಯಯ ಸ್ಯಾಸ್ತ ನ ಕಶ್ಚಿತ್ ಕರ್ತು ಅರ್ಹತಿ ಏನು ಮಾಡಿದರೂ ಕೂಡ ಈ ಜೀವನನ್ನಾಗಲಿ ಪರಮಾತ್ಮನನ್ನಾಗಲಿ ಪ್ರಕೃತಿಯನ್ನಾಗಲಿ ಐವತ್ತು ವರ್ಣಗಳನ್ನಾಗಲಿ ಅಕಾಲಾದಿ ವರ್ಣಗಳನ್ನಾಗಲಿ ಹವ್ಯಾತ ಆಕಾಶವನ್ನಾಗಲಿ ಮಹಾ ಕಾಲವನ್ನಾಗಿ ನಾಶ ಮಾಡಲಿಕ್ಕೆ ಆಗುದಿಲ್ಲ ಸ್ವಾಭಾವಿಕವಾಗಿ ನಾಶ ಇಲ್ಲ ನಾವು ಪ್ರಯತ್ನಪಟ್ಟು ನಾಶ ಮಾಡ್ತೇವೆ ತಪಸ್ಸಿನಿಂದ ನಾಶ ಮಾಡ್ತೇವೆ ಶಾಪ ಕೊಟ್ಟು ನಾಶ ಮಾಡ್ತೇವೆ ಯೋಗದ ಸಾಮರ್ಥ್ಯ ನಾಶ ಮಾಡ್ತೇವೆ ಅಂದ್ರೆ ಯಾರೂ ಕೂಡ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅದು ಅವ್ಯಯ ಅದಕ್ಕೆ ನಾಶವೇ ಇಲ್ಲ ಇದು ನಾಶ ಬರ್ಬೇಕು ಅದು ಎಂದು ಪಾತ್ರವೇ ಆಗುದಿಲ್ಲ ಹಾಗಾಗಿ ಅದಕ್ಕೆ ನಾಶ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರಿ ರೀ ಇಷ್ಟು ಹೇಳಿದ ನಂತರ ಇನ್ನೊಂದು ಪ್ರಶ್ನೆ ಬರುತ್ತಲ್ರಿ ದೊಡ್ಡ ಸಮಸ್ಯೆ ಉಂಟೇ ಉಂಟು ಇದು ಮುಗಿದೇ ಇಲ್ಲ ಏನು ಸಮಸ್ಯೆ ಅಂದ್ರೆ ಅಂದ್ರೆ ಒಂದು ಕೃಷ್ಣ ಜೀವನಿಗೆ ನಾಶ ಇಲ್ಲ ಅಂತ ಹೇಳಿದೆಯಲ್ವಾ ಅದು ಸರಿಯಲ್ಲ ಜೀವ ಯಾರು ಹೇಳೂಪ ರೂಪಂ ಪ್ರತಿರೂಪೋ ಬಗೂಬ ಅಂತ ಹೇಳಿದ ಹಾಗೆ ಜೀವ ಪರಮಾತ್ಮನ ಪ್ರತಿಬಿಂಬ ಒಂದು ಪ್ರತಿಬಿಂಬ ಅಂತಾದ ಮೇಲೆ ಅದಕ್ಕೆ ಅದು ಮೂಡಬೇಕಾದ್ರೆ ಒಂದು ಉಪಾಧಿ ಬೇಕು ಈಗ ನೋಡಿ ನಮ್ಮ ಮುಖದ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಎಲ್ಲಿ ಮೂಡುತ್ತೆ ಹೇಳಿ ಕನ್ನಡಿ ಅದನ್ನು ಏನಂತ ಕರಿತೇವೆ ಉಪಾಧಿ ಎಂಬುದಾಗಿ ಕರಿತೇವೆ ಅದನ್ನು ಉಪಾಧಿ ಅಂತ ಕರಿತೇವೆ ಹಾಗೆ ಈ ಜೀವಾತ್ಮ ಪರಮಾತ್ಮನ ಪ್ರತಿಬಿಂಬ ಅಂತ ಆದ ಮೇಲೆ ಆ ಪ್ರತಿಬಿಂಬ ಮೂಡಬೇಕಾದ್ರೆ ಒಂದು ಉಪಾಧಿ ಬೇಕು ಅಲ್ವಾ ನಮ್ಮ ಮುಖದ ಪ್ರತಿಬಿಂಬ ಮೂಡಬೇಕಾದ್ರೆ ಒಂದು ಕನ್ನಡಿ ಎಂದು ಇಲ್ಲಿ ಮೂಡುತ್ತೆ ಅದು ಅದಕ್ಕೆ ಕನ್ನಡಿ ಎಂದು ಉಪಾಧಿ ಹಾಗೆ ಜೀವಾತ್ಮ ಎಂಬ ಪ್ರತಿಬಿಂಬ ಮೂಡಬೇಕಾದ್ರೆ ಒಂದು ಉಪಾಧಿ ಬೇಕು ಉಪಾಧಿ ಯಾವುದು ಜೀವಾತ್ಮ ಎಲ್ಲಿ ಜೀವ ಎಂಬ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಬೇ ಅದನ್ನು ದೇಹದಲ್ಲಿ ಹಾಗಾಗಿ ದೇಹ ಎಂಬ ಉಪಾದಿಯಲ್ಲಿ ಪ್ರತಿಬಿಂಬ ಮೂರ್ತ ಆಗುತ್ತೆ ಕನ್ನಡಿ ನಾಶ ಆದ್ರೆ ಏನಾಗತ್ತೆ ಹೇಳಿ ಏನಾಗತ್ತೆ ಹೇಳಿ ಪ್ರತಿಬಿಂಬ ನಾಶ ಮುಖದ ಪ್ರತಿಬಿಂಬ ನಾಶ ಹಾಗೆ ಕನ್ನಡಿ ಅಂತ ಇರ್ತಕ್ಕಂಥದ್ದೇ ಅವ್ರಿ ಈ ದೇಹ ಈ ದೇಹ ನಾಶ ಆದ್ರೆ ಇಲ್ಲಿ ಮೂಡಿದ ಪ್ರತಿಬಿಂಬನಾದ ಜೀವನವು ನಾಶ ಆಗ್ಬೇಕು ಹಾಗಾಗಿ ದೇನಾಶವಾದರೆ ಏನಾಗುತ್ತೆ ವಿಶ್ವ ದ್ರೋಣಾದಿಗಳು ಪ್ರತಿಬಿಂಬರಾದ ವಿಶ್ವ ದ್ರೋಣಾದಿಗೇ ನಾಶ ಆಗಿಬಿಡ್ತಾರೆ ಅದಕ್ಕೆ ದುಃಖ ನನಗೆ ನಾನು ಪರ್ಫೆಕ್ಟ್ ಆಗಿ ಪಂಡಿತನಾಗೇ ದುಃಖಪಟ್ಟಿದ್ದೇನೆ ಅಪಂಡಿತನಾಗೆ ಅಲ್ಲ ಅಂತ ಹೇಳಿದ್ರೆ ಏನು ಉತ್ತರ ಕೊಡ್ತಿರೇ ಅದು ಒಂದು ಜೀವನಾಶ ಆಗ್ಲಿಕ್ಕೆ ಒಂದು ದಾರಿ ಇದು ಇನ್ನೊಂದು ಕಾರಣ ಜೀವನಾಶ ಆಗ್ತಾನೆ ಯಾಕೆಂದ್ರೆ ಈ ಉಪಾಧಿ ಮತ್ತು ಬಿಂಬ ಇದು ಇದು ಒಟ್ಟಿಗೆ ಒಂದು ಸಂವಿಧಾನ ಹತ್ತಿರದಲ್ಲಿ ಇದ್ದಾಗ ಅದು ಸನ್ನಿಧಾನ ಆ ಸಂವಿಧಾನ ನಾಶ ಆಯ್ತಂದ್ರೆ ನೋಡಿ ಮುಖದ ಹತ್ತಿರ ಅಂದ್ರೆ ಕನ್ನಡಿ ಹತ್ತಿರ ನಮ್ಮ ಮುಖವನ್ನು ತಂದಾಗ ಏನಾಗುತ್ತೆ ಕನ್ನಡಿ ಉಪಾಧಿ ಅದರ ಹತ್ರ ನಮ್ಮ ಮುಖ ಅಂದ್ರೆ ಬಿಂಬ ಅದನ್ನು ತಂದಾಗ ಏನಾಗುತ್ತೆ ಅಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ನಮ್ಮ ಮುಖವನ್ನು ಕನ್ನಡ ದೂರ ತಗೊಂಡೋದ್ರೆ ಆ ಕನ್ನಡಿಗೂ ಅಂದ್ರೆ ಉಪಾದಿಯಾದ ಕನ್ನಡಿಗೂ ಬಿಂಬವಾದ ಮುಖಕ್ಕೂ ಸನ್ನಿಧಾನ ಏನಾಯ್ತು ಸಾನ್ನಿಧ್ಯ ಏನಾಯ್ತು ನಾಶ ಆಯಿತು ಅಲ್ಲಿ ಪ್ರತಿಬಿಂಬ ಕನ್ನಡಿಗ ನಾಶ ಹಾಗಾಗಿ ಉಪಾದಿ ಮತ್ತು ಬಿಂಬ ಇದರ ಸಾನ್ನಿಧ್ಯ ಸಾಮಿತ್ಯ ಅದು ನಾಶ ಕೂಡ ಅಲ್ಲಿ ಕನ್ನಡಿ ಇಲ್ಲಿ ಮೂಡಿದ ಪ್ರತಿಬಿಂಬ ನಾಶವಾಗತ್ತೆ ಅಥವಾ ಕನ್ನಡಿ ಅಂತ ಹೇಳ್ತಕ್ಕಂಥ ಉಪಾಧಿ ನಾಶ ಯಾವುದು ಆಗತ್ತೆ ಆದ್ರೆ ಇಲ್ಲಿ ಏನಾಗತ್ತೆ ನಾಶ ಆಗ್ರ ಒಂದು ಕನ್ನಡಿ ಅಂತ ಹೇಳ್ತಕ್ಕಂಥ ದೇಹ ನಾಶ ಆದರೂ ಅಲ್ಲಿ ಮೂಡಿದ ಪ್ರತಿಬಿಂಬ ಆತ್ಮ ನಾಶ ಆಗ್ತಾನೆ ಜೀವ ಅಥವಾ ಬಿಂಬ ಪರಮಾತ್ಮ ಬಿಂಬ ಪರಮಾತ್ಮ ಅಂದ್ರೆ ಮುಖ್ಯದಂತೆ ಹೇಳ್ತಕ್ಕಂಥ ಪರಮಾತ್ಮ ಕನ್ನಡಿ ಅಂತೆ ಉಪಾಧಿ ಯಾವುದು ದೇಹ ಈ ದೇಹ ಎಂಬುದು ಉಪಾಧಿ ಆದ್ರೆ ಬಿಂಬ ಬಿಂಬ ಯಾರು ಪರಮಾತ್ಮ ಈ ದೇಹದಿಂದ ದೂರ ಹೋದೆ ಆಗ ಕನ್ನಡಿಯಿಂದ ಬಿಂಬ ಮುಖ ದೂರ ಹೋದೆ ಏನಾಗುತ್ತೆ ಕನ್ನಡಿಗೂ ಬಿಂಬಕ್ಕೂ ಸನ್ನಿಧಾನವೋ ಆಯಿತು ನಾಶ ಆದ್ರೆ ಏನಾಗುತ್ತೆ ಪ್ರತಿಬಿಂಬ ಕನ್ನಡದಲ್ಲಿ ಮೂಡಿದ್ದು ನಾಟ ಹಾಗೆ ದೇಹ ಎಂಬ ಉಪಾಧಿ ಬಿಂಬ ರೂಪಿಯಾದ ಪರಮಾತ್ಮ ಈ ದೇಹದಿಂದ ದೂರ ಆದ್ರೆ ಅಲ್ಲಿ ಸಂಪರ್ಕ ಸಾನ್ನಿಧ್ಯ ಇಲ್ಲ ಅಂತಾದ್ರೆ ಅಲ್ಲಿ ಮೂಡಿದ ಬಿಂಬ ಮತ್ತು ದೇಹ ಬಿಂಬ ಪರಮಾತ್ಮ ದೇಹ ಉಪಾಧಿ ಅದು ಸಂವಿಧಾನ ದೇಹದಿಂದ ಭಗವಂತ ನಿರ್ಗಮಿಸಿದರೆ ದೇಹ ಎಂಬ ಉಪಾಧಿಗೂ ಬಿಂಬ ರೂಪಿಯಾದ ಪರಮಾತ್ಮನಿಗೂ ಸಾನಿಧ್ಯ ಸಾನಿಧ್ಯ ಹೋಯಿತು ಹಾಗಾಗಿ ಈ ದೇಹದಲ್ಲಿ ಮೂಡಿದ ಕನ್ನಡಲ್ಲಿ ಮೂಡಿದ ಪ್ರತಿಬಿಂಬ ನಾಶ ಆಗುವಂತೆ ಇಲ್ಲಿ ಮೂಡಿದ ಜೀವಾತ್ಮ ನಾಶ ಆಗಿಬಿಟ್ಟು ಏನ್ ಮಾಡುದು ಅದಕ್ಕೆ ದುಃಖ ಅದಲೇ ಲಾಜಿಕ್ ಇದು ಪಂಡಿತನಾಗೇ ದುಃಖ ಪಡ್ತಾ ಇದ್ದೇನೆ ಅಪಂಡಿತನಾಗಿಲ್ಲ ಪಂಡಿತ ದುಃಖ ಬರಲಿಲ್ಲ ದೇ ಹೇಳಿ ಅಷ್ಟೇ ಉತ್ತರ ಕೊಡ್ತಾನೆ ಈ ಶ್ಲೋಕದಲ್ಲಿ ಅಂತವಂತ ಇನ್ನೇ ದೇಹ ನಿತ್ಯ ಶೋಕ್ತಾ ಶರೀರಿನ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾಧ ಸ್ವಭಾರತ ನೋಡಪ್ಪ ನೀನು ತಪ್ಪು ತಿಳ್ಕೊಂಡಿದ್ಯಾ ಹೌದು ಮೇಲ್ನೋಟಕ್ಕೆ ಅನ್ನಿಸ್ತದೆ ಈ ಪ್ರತಿಬಿಂಬನಾದ ಜೀವ ಎಲ್ಲಿ ಇರ್ತಾನೆ ಎಲ್ಲಿ ಮೂಡ್ತಾನೆ ಈ ದೇಹದಲ್ಲಿ ಇರ್ತಾನೆ ಈ ದೇಹದಲ್ಲಿ ಅವನು ಮೂಡುವುದು ಹಾಗಾಗಿ ದೇಹ ಎಂಬುದು ಕನ್ನಡಿಗಂತೆ ಉಪಾಧಿಯಾಗಿದೆ ಕನ್ನಡ ದೊಡ್ಡದ್ರೆ ಪ್ರತಿಬಿಂಬ ನಾಶ ಆಗುವಂತೆ ದೇಹ ಎಂಬ ಉಪಾಧಿ ಒಡೆದ್ರೆ ನಾಶ ಆದರೆ ಪ್ರತಿಬಿಂಬನಾದ ಜೀವ ನಾಶ ಆಗ್ತಾನೆ ಆದರೆ ಒಂದು ಎಚ್ಚರ ನೀನು ತಿಳ್ಕೊಳ್ಳುವ ರೀತಿಯಲ್ಲಿ ಉಪಧಿಂದು ಜೀವನಿಗೆ ಎರಡಿದೆ ಪ್ರತಿಬಿಂಬಭೂತನಾದ ಜೀವನಿಗೆ ಎರಡು ಉಪಾಧಿ ಇದೆ ಎಂದು ಅರಿಯಬೇಡ ಒಂದು ಬಾಹ್ಯ ಉಪಾದಿ. ಇನ್ನೊಂದು ಒಳಗಿರುವ ಅಂತರ ಉಪಾಧಿ ಬಾಹ್ಯ ಉಪಾಧಿ ಅಂದರೆ ಈ ಜನದೇಹ ಅದು ನಾಶ ಆಗ್ತದೆ ಅದು ನಾಶ ಆದ ತಕ್ಷಣವೇನೇ ಪ್ರತಿಬಿಂಬ ನಾಶವಾಗುವುದಿಲ್ಲ ಯಾಕೆ ಜೀವನಿಗೆ ಒಂದು ಸ್ವರೂಪ ಉಪಾಧಿ ಇದೆ ಅದು ಅವನ ದೇಹ ಸ್ವರೂಪ ದೇಹ ಅದೇ ಈ ಜೀವನಿಗೆ ಉಪಾಧಿ ಅದು ನಾಶವಾಗಲ್ಲ ಇದು ನಾಶ ಆದರೂ ಹೊರಗಿನ ದೇಹ ಎಂಬ ಉಪಾಧಿ ನಾಶ ಆದರೂ ಕೂಡ ಪ್ರತಿಬಿಂಬತ್ವಕ್ಕೆ ಪ್ರಯೋಜಕವಾಗಿರತಕ್ಕಂತಹ ಸ್ವರೂಪ ದೇಹ ಎಂಬ ಉಪಾಧಿ ಹೊರಗಿನ ಉಪಾಧಿ ಅದು ನಾಶವಾಗುವುದಿಲ್ಲ ನರಸಿಂಹದೇವರು ಅದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ನೀವು ಹರಿಕಥಾಮೃತ ತಾರದಲ್ಲಿ ಕೇಳಿದ್ದೇನೆ ನರಸಿಂಹದೇವರು ಏನ್ಮಾಡ್ತಾನೆ ಸ್ವರೂಪ ದೇಹದಲ್ಲಿ ಲಿಂಗ ದೇಹದಲ್ಲಿ ಅನಿರುದ್ಧ ದೇಹದಲ್ಲಿ ಈ ಸ್ಥೂಲ ದೇಹದಲ್ಲಿ ಹಗನ್ನು ಬೊಪ್ಪ ಅಪಮೃತ್ಯೆಗೆ ತಾ ಮೃತ್ಯುವೆನ ಸುದೀಹ ಅಂತ ಹೇಳ್ತಾನೆ ಅಲ್ಲಿ ಇದ್ಕೊಂಡು ರಕ್ಷಕನಾಗಿದ್ದಾನೆ ಅಲ್ಲಿ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಹಾಗಾಗಿ ಅದು ಮುಂದೆ ಬರುತ್ತೆ ಹಾಗಾಗಿ ಏನಾಗಿದೆ ಅಂದ್ರೆ ಈ ದೇಹ ನಾಶ ಆಗುವುದು ಅಂಥವಂತ ಇಮೆಯ ದೇಹ ನಿತ್ಯಸ್ಥ ಶರೀರ ಶರೀರ ಶರೀರಕ್ಕಿಂತ ಭಿನ್ನನಾದ ಜೀವನಿಗೆ ಮಾತ್ರ ಈ ಹೊರಗಿನ ದೇಹ ನಾಶ ಆಗತ್ತೆ ಭಗವಂತನಿಗೆ ನಾಶ ಆಗ್ತಕ್ಕಂಥ ದೇಹನ ಇಲ್ಲ ಯಾಕೆ ಶರೀರ ಶರೀರಕ್ಕಿಂತ ಭಿನ್ನನಾದ ಜೀವನಿಗೆ ಮಾತ್ರ ಈ ಹೊರಗಿನ ದೇಹ ನಾಶ ಈ ದೇಹ ನಾಶ ಅಂತ ಹೇಳಿದ್ರೆ ಅರ್ಥ ಈ ದೇಹ ಈ ದೇಹ ಕಣ್ಣಿಗೆ ಕಾಣುವ ಈ ಸ್ಥೂಲ ದೇಹ ನಾಶ ಆಗತ್ತೆ ಆದ್ರೆ ನಾಶ ಆಗದೆ ಇದ್ದಂತ ಒಂದು ದೇಹ ಇದೆ ಅಂತ ಸೂಚನೆ ಮಾಡಿದಾಗ ಈ ದೇಹ ನಾಶ ಆಗತ್ತಪ್ಪ ಆದರೆ ಒಳಗಿನ ದೇಹ ನಾಶ ಆಗೋಲ್ಲ ಅದು ನಿತ್ಯ ಇರುತ್ತೆ ಆ ಉಪಾದಿ ನಾಶ ಆಗೋಲ್ಲ ಅದರ ಉಪಾಧಿ ನಾಶ ಪ್ರಯುಕ್ತ ಜೀವನಿಗೆ ನಾಶ ಇಲ್ಲ ಸರಿ ರೀ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ರೆ ಒಂದು ಪ್ರಶ್ನೆ ಆಯ್ತು ಆದ್ರೆ ಒಂದೇ ಒಂದು ಪ್ರಶ್ನೆ ಆ ಸ್ವರೂಪ ದೇಹದಿಂದ ಅದು ಕನ್ನಡ ಆ ಸ್ವರೂಪ ದೇಹ ಅಲ್ಲಿ ಬಿಂಬ ಸ್ಥಾನದಲ್ಲಿರುವ ಪರಮಾತ್ಮ ಹೊಟ್ಟು ಹೋಗ್ಬಿಟ್ರೆ ಏನ್ಮಾಡುದು ಆ ಸಾಂಗೀತ್ಯ ತಪ್ಪಿದ್ರೆ ಏನ್ ಮಾಡುದು ಸ್ವರೂಪದೇಹದಲ್ಲಿರುವ ದೇವರು ಓಡಿ ಹೋದ್ರೆ ಏನ್ಮಾಡುದು ಹಾಗಾಗಿ ಕನ್ನಡಿಗೂ ಬಿಂಬಕ್ಕೂ ನಮ್ಮ ಮುಖಕ್ಕೂ ಸನ್ನಿಧಾನ ಹೋದ್ರೆ ಅಲ್ಲಿ ಇರತಕ್ಕಂಥ ಕನ್ನಡದಲ್ಲಿ ಮುಡಿದ ಪ್ರತಿಬಿಂಬ ನಾಶವಾದಂತೆ ಇಲ್ಲಿ ಕನ್ನಡ ಅಂತ ಇರ್ತಕ್ಕಂತಹದ್ದು ಯಾವುದು ಜೀವನ ಸ್ವರೂಪ ದೇಹ ಬಿಂಬರೂಪಿಯಾದ ಪರಮಾತ್ಮ ಅವನು ದೂರ ಆದರೆ ಮಾಡುದು ಆ ಲಿಂಕ್ ತಪ್ಪಿದರೆ ಆ ಸ್ವರೂಪದೇಕ್ಕೂ ಬಿಂಬರುಪಿಯಾದ ಪರಮಾತ್ಮನಿಗೂ ಸಾನ್ನಿಧ್ಯ ತಪ್ಪಿಬಿಟ್ರೆ ಆ ಬಿಂಬ ಉಪಾದಿ ಸಂವಿಧಾನ ನಾಶ ಆದ್ದರಿಂದಾಗಿ ನಾಶ ಆಗುವ ಅಪಾಯಿ ಮತ್ತೆ ಒಂದು ನಮಗೆಲ್ಲ ಎಲ್ಲ ಕಡೆಯೂ ಕಂಡದ್ದು ಎರಡೂ ಪದಾರ್ಥಗಳು ಕೂಡ ಬಿಂಬ ಪ್ರತಿಬಿಂಬ ಭಾವವನ್ನು ಪಡಿತಾವಲ್ಲ ಎರಡೂ ಒಂದು ಅಲ್ಪ ಪರಿವಾರ ಉಳ್ಳದ್ದಾಗಿರೋದು ಪರಿಚಿನ್ನ ಪರಿಮಾಣ ನೋಡಿ ಮುಖ ಇದು ಅಲ್ಪ ಪರಿಮಾಣ ಪ್ರತಿಬಿಂಬ ಅದು ಅಲ್ಪ ಪರಿಮಾಣ ಅಲ್ಪ ಪರಿಮಾಣ ಉಳ್ಳವಾಗಲೇ ಬಿಂಬ ಪ್ರತಿಬಿಂಬವಾಗಿರುತ್ತೆ ಅಲ್ಪ ಪರಿಮಾಣ ಉಳ್ಳದ್ದು ಎಲ್ಲ ಕಡೆಯಲ್ಲಿ ಇರಲ್ಲ ನೋಡಿ ಮುಖ ಇಲ್ಲೇ ಇರುತ್ತೆ ಮತ್ತೆ ಅಲ್ಲಿಲ್ಲ ಪ್ರತಿಬಿಂಬಕ್ಕೆ ಕಡೆಯಲ್ಲಿ ಮಾತ್ರ ಮತ್ತೆ ಬೇರೆ ಕಡೆಯಲ್ಲ ಅಲ್ಪ ಪರಿಮಾಣ ಉಳ್ಳೆ ಬಿಂಬ ಪ್ರತಿಬಿಂಬ ಭಾವವನ್ನು ಪಡಿತಾರೆ ಈವಾಗ ಬಿಂಬ ರೂಪಿಯಾದ ಪರಮಾತ್ಮ ಅವು ಬಿಂಬನ ಆಗಬೇಕಾದ್ರೆ ಈ ಜೀವಾತ್ಮ ಪ್ರತಿಬಿಂಬನಾಗಬೇಕಾದ್ರೆ ಇಬ್ಬರು ಏನಾಗಬೇಕು ಎಲ್ಲ ಕಡೆಯಲ್ಲಿ ಇರೋರೆಲ್ಲರೂ ಅಲ್ಪ ಪರಿಮಾಣವಳ್ಳವರಾಗಬೇಕು ಆದರೆ ಎಲ್ಲ ಕಡೆಯಲ್ಲಿ ಇಲ್ಲ ಎಲ್ಲ ಕಡೆಯಲ್ಲಿ ಇಲ್ಲ ಅಂದರೆ ಆವಾಗ ಸನ್ನಿಧಾನ ತಪ್ಪಿದ್ರೆ ಏನಾಗಬೇಕೆ ಎಲ್ಲ ಕಡೆಯಲ್ಲಿ ಬಿದ್ದ ವಸ್ತು ಆದರೆ ಪರಿಚ್ಛಿನ್ನ ವಸ್ತು ಆದರೆ ಅದು ಒಟ್ಟಿಗಾದಾಗ ತೊಂದರೆ ಇಲ್ಲ ದೂರ ಸರಿದಾಗ ಸನ್ನಿಧಾನ ಹೊರಟಾಗಿ ಬರುತ್ತೆ ಉದಾಹರಣೆಗೆ ಈಗ ಎಲ್ಲ ಕಡೆಯಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಸನ್ನಿಧಾನ ತಪ್ಪುವುದೇ ಇಲ್ಲ ಆಕಾಶ ಉಂಟು ಆಕಾಶಕ್ಕೂ ನಮಗೂ ಸನ್ನಿಧಾನ ತಪ್ಪುದಿಲ್ಲ ಯಾಕೆ ಆಕಾಶ ಎಲ್ಲಾ ಕಡೆಯಲ್ಲಿದ್ದಾಗ ಅದಕ್ಕೆ ಸನ್ನಿಧಾನ ತಪ್ಪಲ್ಲ ಆದ್ರೆ ಯಾವುದು ಬಿಂಬ ಪ್ರತಿ ಭಾವನೆ ಪಡೆದವೋ ಅದು ಅಲ್ಪ ಪರಿಮಾಣ ಉಳ್ಳವುಗಳಾಗಿದ್ದ ಎಲ್ಲಾ ಹಾಗಾಗಿ ಅವರ ಸನ್ನಿಧಾನ ತಪ್ಪು ಅಪಾಯ ಇದೆ ಸನ್ನಿಧಾನ ತಪ್ಪಿದಾಗ ಈಗ ಸ್ವರೂಪ ಉಪಾಧಿ ಜೀವನದ್ದು ಮತ್ತೆ ಬಿಂಬು ರೂಪಿಯಾದ ಪರಮಾತ್ಮ ಅವನು ಪರಿಚ್ಛನ್ನೇ ಆಗಿರ್ತಾನೆ ಸ್ವರೂಪ ದೇಹವು ಪರಿಚ್ಛನ್ನ ಆಗುತ್ತೆ ಎಲ್ಲಿಯಾರು ಅವರು ಸನ್ನಿಧಾನ ಹೊರಟು ಹೋದ್ರೆ ದೂರ ಆದಾಗ ಆಗ ಪ್ರತಿಬಿಂಬನಾದ ನಾಶದ ಅಪಾಯ ಇದೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಅನಾಶಿನೋ ಅಪ್ರಮೀಯ ಸುದ್ಧ ಸ್ವಭಾರತ ಏನಪ್ಪ ಪರಮಾತ್ಮನಿಗೆ ನಾಶವಿಲ್ಲ ಬಿಂಬ ನಾಶ ಆದರೂ ನಾಶ ಆದ ಅಪಾಯಿದೆ ಬಿಂಬ ಪರಮಾತ್ಮನಿಗೆ ನಾಶವೇ ಇಲ್ಲ ಇನ್ನು ಅಲ್ಲ ಅವನ ಸಂವಿಧಾನ ಭಾವನೆ ಮಾಡುವುದ್ರೆ ಅವನು ಅಪ್ರಮೇಯ ಅಪ್ರಮೇಯ ಅಂದ್ರೆ ಏನರ್ಥ ಪ್ರಮ ಅಂದ್ರೆ ಒಂದು ಲಿಮಿಟ್ ಮಿತಿ ಪರಿಮಿತಿ ಅಪ್ರಮೇಯ ಅಂದ್ರೆ ಮಿತಿಗೆ ಸಿಗಿದವನು ಮಿತಿ ಮೀರಿದವನು ಒಂದು ಕಡೆಯಲ್ಲಿ ಮಾತ್ರ ಅವನ ವ್ಯಾಪ್ತಿ ಅಲ್ಲ ಎಲ್ಲ ದೇಶದಲ್ಲಿ ಎಲ್ಲ ಕಾರ್ಯದಲ್ಲಿ ಇದ್ದಾನ ಒಂದು ಲಿಮಿಟ್ ಇಲ್ಲ ಸರ್ವತ್ರ ವ್ಯಾಪ್ತನಾದ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ ಪ್ರತಿಬಿಂಬ ಅಪ್ರಮೇ ಅಂದರೆ ಸರ್ವಲತ ಯಾವುದು ಎಲ್ಲ ಕಡೆಯಲ್ಲಿ ಇರುತ್ತೋ ಅದರ ವಿಯೋಗ ಆಗುವುದು ಹೇಗೆ ಹಾಗಾಗಿ ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೆ ಪ್ರತಿಬಿಂಬ ಅಂದರೆ ಏರ್ಥ ಆಯಿತು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತಹ ಭಗವಂತನ ಪ್ರತಿಬಿಂಬ ಯಾರಾಗಿದ್ದಾನೆ ಜೀವಾತ್ಮ ಹಾಗಾದರೆ ಸರ್ವತ್ರ ವ್ಯಾಪ್ತರಾದ ಭಗವಂತನಿಗೆ ಇವನ ಪ್ರತಿಬೆಂಬ ಅಂದರೆ ಭಗವಂತ ಇಲ್ಲದ ಸ್ಥಳ ಯಾವುದಿದೆ ಹಾಗೆ ಸ್ವರೂಪದೇಹಕ್ಕೂ ಸ್ವರೂಪದೇಹದಲ್ಲಿ ಜೀವನ ಸ್ವರೂಪದೇಹ ಉಪಾಧಿ ಸ್ಥಾನವಿರುವ ಸ್ವರೂಪದೇಹದಲ್ಲಿಯೂ ಪರಮಾತ್ಮ ಇದ್ದಾನೆ ವ್ಯಾಪಿಸಿಕೊಂಡು ಹಾಗೆ ಸ್ವರೂಪದೇಹ ಎಂಬ ಉಪಾದಿಗೂ ಮತ್ತೆ ಬಿಂಬರುಪಿಯಾದ ಪರಮಾತ್ಮನಿಗೂ ಸನ್ನಿಧಾನ ನಾಶವಾಗುವುದಿಲ್ಲ ಹಾಗಾಗಿ ಆ ನಾಶ ಪ್ರಯುಕ್ತ ಪ್ರತಿಬಿಂಬ ಜೀವನಿಗೆ ನಾಶ ಆಗ್ತದೆ ಅಂತ ಹೇಳುದು ಸಮರ್ಪಕವಲ್ಲ ಅಲ್ಲ ಒಂದು ಪ್ರಶ್ನೆ ಮೂಡುತ್ತೆ ಅಂತ ಹೇಳಿದರೆ ಅದು ಹುಟ್ಟಿದಂತಂದ್ರೆ ಮೂಡುವೆ ಹುಟ್ಟುದಲ್ರಿ ತಯಾರೆ ಸ್ವಲ್ಪ ಆಲೋಚನೆ ಮಾಡಿ ಯಾವುದೇ ಅದು ಪ್ರತಿಬಿಂಬುದು ಉಪಾಧಿ ಪ್ರಯುಕ್ತ ಹುಟ್ಟುತ್ತೆ ಹಾಗಾದ್ರೆ ಜೀವನಿಗೆ ಉಪಾಧಿ ಇದೆ ಬಿಂಬ ಇದೆ ಯಾವುದ್ಯಾವ್ದು ಪ್ರತಿಬಿಂಬ ಅನಿಸ್ಕೊಂಡಿದೆಯೋ ಅದೆಲ್ಲ ಹುಟ್ಟಿದೆ ಹೌದಲ್ವ ಒಪ್ತೀರಾ ಪ್ರತಿಬಿಂಬ ಅನಿಸ್ಕೊಂಡು ಯಾವುದಾದಿದೆ ಅದರಲ್ಲಿ ನೀರಿನಲ್ಲಿ ಆಗಲಿ ಟೈಲ್ಸ್ ನಡೆಯಾಗಲಿ ಕನ್ನಡ ಇಲ್ಲಾಗಲಿ ಯಾವುದೇ ನೋಡಲಿ ಅದಕ್ಕೆ ಉಪಾಧಿ ಇದೆ ಬಿಂಬ ಇದೆ ಅಂದರೆ ಅದರಿಂದ ಹುಟ್ಟಿರತ್ತೆ ಹಾಗೆ ಪ್ರತಿಬಿಂಬ ಅನಿಸಿಕೆ ಬಿಟ್ಟು ಬಿಟ್ರೆ ಅದಕ್ಕೆ ಉಪಾಧಿ ಸಾಪೇಕ್ಷತೆ ಇದೆ ಬಿಂಬನ ಸಾಪೇಕ್ಷತೆ ಅಂದ್ರೆ ಅದು ಹುಟ್ಟಿದೆ ಅಂತ ಅರ್ಥ ಅಲ್ರಿ ಹುಟ್ಟಿದ ಸಾಧ್ಯ ಬೇಕಲ್ರಿ ಮತ್ತು ತರ್ಕ ಅದಕ್ಕೆ ಹೇಳ್ತಾರೆ ನೋಡ್ರಿ ನೀವು ತೊಪ್ ತಿಳ್ಕೊಂಡಿದ್ದೀರಾ ಪ್ರತಿಬಿಂಬ ಅಂದ್ರೆ ಕನ್ನಡಿಯಂತೆ ಪ್ರತಿಬಿಂಬ ಹಾಗೆ ಅರ್ಥ ಮಾಡ್ಕೊಳ್ಬೇಡಿ ಉಪಾದಿಯಿಂದ ಹುಟ್ಟಿದ್ದು ಪ್ರತಿಬಿಂಬ ಉಪಾದಿಯಿಂದ ಹುಟ್ಟಿದ್ದು ಅಂತ ಈಗ ಅರ್ಥ ಮಾಡ್ಕೊಳ್ಬೇಡಿ ಪ್ರತಿಬಿಂಬ ಶಬ್ದಕ್ಕೆ ಅರ್ಥ ಸ್ವಲ್ಪ ಮಾಡೋಣ ಅದು ಉಪಾದಿಯಿಂದ ಹುಟ್ಟಿದ್ದು ಪ್ರತಿಬಿಂಬ ತಲೆಯಲ್ಲಿ ತೆಗೆದುಹಾಕಬೇಕು ಮತ್ತೆ ಪ್ರತಿಬಿಂಬುದು ಅದೇ ಹುಟ್ಟಿದ್ದೇ ಅಲ್ಲ ಪ್ರತಿಬಿಂಬ ಅಲ್ಲ ಲಕ್ಷ್ಮೀದೇವಿ ಭಗವಂತನಿಗೆ ಪ್ರತಿಬಿಂಬ ಅಂತ ಹೌದೇ ಲಕ್ಷ್ಮೀದೇವಿಯಿದ್ದಾರಲ್ಲ ಭಗವಂತನ ಸಾಕ್ಷಾತ್ ಪ್ರತಿಬಿಂಬ ಲಕ್ಷ್ಮೀದೇವಿ ಪ್ರತಿಮಾ ಅಂತ ಅವಳಿಗೆ ಹೆಸರು ಲಕ್ಷ್ಮೀದೇವಿ ಅವಳ ಪ್ರತಿಮಾ ಅವಳ ಪ್ರತಿಮಾ ಅಂದರೆ ಉಪಮ ಅವನು ಅವರ ಪ್ರತಿಮೆ ಇದ್ದಾಗಿ ಅಷ್ಟು ಪೂರ್ಣ ಹೆಚ್ಚು ಅವರ ಪ್ರತಿಬಿಂಬ ಮುಖ್ಯ ಪ್ರತಿಬಿಂಬ ಅವಳೇ ಪರಮಾತ್ಮನಿಗೆ ಸ್ತ್ರೀ ರೂಪ ಇದೆ ಪರಮಾತ್ಮನ ಸ್ತ್ರೀ ರೂಪಕ್ಕೆ ಅದೇ ತರದ ರೂಪ ಅತ್ಯಂತ ಅತ್ಯಂತ ಸದೃಶವಾದ ಪ್ರತಿಮಾ ಸ್ಥಾನದ ಮಹಾಪ್ರತಿಬಿಂಬ ಯಾರು ಅಂದರೆ ಲಕ್ಷ್ಮಿಗೆ ಗೊತ್ತಾಯ್ತಾ ಹಾಗಾಗಿ ಪ್ರತಿಬಿಂಬ ಎಂಬ ಶಬ್ದಕ್ಕೆ ಉಪಾದಿಯಿಂದ ಹುಟ್ಟಿದ್ದು ಅಂತ ತಲೆಯಲ್ಲಿ ಏನಿದೆ ನಿಮ್ಮ ಕಲೆಯಲ್ಲಿ ಅದನ್ನು ತೆಗೆದುಹಾಕಬೇಕು ಮತ್ತೇನು ತದಧೀನವಾಗಿದ್ದು ತತ್ ಸದೃಶವಾಗ ಅಂದರೆ ಏನರ್ಥ ಭಗವಂತನಿಗೆ ಅಧೀನವಾಗಿದ್ದು ಭಗವಂತನ ಗುಣ ಸದೃಶವಾದ ಗುಣವನ್ನು ಪಡೆದಿದ್ದರೆ ಅದೇ ಪ್ರತಿಬಿಂಬ ಉಪಾಧಿಯಲ್ಲಿಂದ ಹುಟ್ಟಿದ್ದು ರಿಫ್ಲೆಕ್ಷನ್ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಮಗೆ ಹಾಗೆ ಅದು ರಿಫ್ಲೆಕ್ಷನ್ ಆಗುವುದು ಅಂತ ಹೇಳುವಂತೆ ಕರೆ ಬರುತ್ತಲ್ಲ ಸೂರ್ಯನ ಪ್ರತಿಬಿಂಬ ಕ ಏನೋ ನೀರಿನಲ್ಲಿ ರಿಫ್ಲೆಕ್ಷನ್ ಅಂತ ಏನೋ ಸಂಸ್ಕೃ ಇಂಗ್ಲೀಷ್ನಲ್ಲಿ ಹೇಳ್ತಾ ನಾನು ಹೇಳಲಿಕ್ಕೆ ಬರೋದ್ರೆ ಪ್ರತಿಬಿಂಬ ಮೂರಕ್ಕೆ ಹಾಗೆಲ್ಲ ಅರ್ಥ ಮಾಡಬೇಡಿ ನೀವು ಅದಿ ಭಗವದ್ ಅಧೀನವಾಗಿದ್ದು ಭಗವಂತನಿಗೆ ಸದೃಶವಾದದ್ದು ಪ್ರತಿಬಿಂಬ ಹಾಗಾಗಿ ಅದು ಹುಟ್ಟಬೇಕಾಗಿದೆ ಅದು ಹುಟ್ಟಬೇಕಾಗುತ್ತೆ ಹೀಗೆ ಹೇಳಿ ಯಾವ ಥರದಲ್ಲಿಯೂ ಭಗವಂತನಿಗೆ ನಾಶವಿಲ್ಲ ಜೀವನಿಗೆ ನಾಶ ದುಃಖ ಪಡ್ಲಿಕ್ಕೆ ಯಾವುದಕ್ಕೂ ಕಾರಣ ಇಲ್ಲ ಆಮೇಲೆ ಏನರ್ಥ ಆಯ್ತು ದೇಹ ನಾಶ ಆದ್ರೆ ಇನ್ನೊಂದು ದೇಹ ಬರುತ್ತೆ ಆತ್ಮ ಅಂತೂ ನಾಶ ಆಗುದಿಲ್ಲ ದೇಹ ನಾಶ ಆದ್ರೆ ಇನ್ನೊಂದು ನಾಶ ಬರುತ್ತೆ ನನಗೆ ಸುಳ್ಳು ಕೊಟ್ಟ ದೇಹ ನಾಶ ಆಗುತ್ತೆ ಅದಕ್ಕೆ ದುಃಖ ಅಂತ ಹೇಳಿಬಿಟ್ರೆ ನೀನು ಯಾಕೋ ಅಭಿಮಾನ ಪಟ್ಟಿ ಅಭಿಮಾನ ಬಿಟ್ರೆ ಎಲ್ಲ ದುಃಖ ಹೊರಟೋಗುತ್ತೆ ಅಂತ ಹೇಳಿದ ಆದರೂ ಬಿಂಬ ನಾಶ ಆದ್ರೆ ಬಿಂಬ ಪರಮಾತ್ಮ ನಾಶ ಆಗಲ್ಲ ಮತ್ತೆ ಉಪಾಧಿ ನಾಶ ಆದ್ರೆ ಉಪಾಧಿ ಸ್ವರೂಪ ಅದು ನಾಶ ಆಗುದಿಲ್ಲ ಬಿಂಬ ಉಪಾಧಿ ಸನ್ನಿಧಾನ ನಾಶ ಆಗಿದ್ರೆ ಅದು ಬಿಂಬ ಯಾರು ಪರಮಾತ್ಮ ಅವನು ಅಪ್ರಮೇಯ ಎಲ್ಲ ಕದಿಯವನು ಸ್ವಲ್ಪದೇ ಆದಲ್ಲಿ ಜೀವನ ಸ್ವಲ್ಪದೇ ಉಪಾದಿ ಅಲ್ಲಿ ಇರ್ತಾರೆ ಆದ್ರೆ ಒಂದು ರಿಫ್ಲೆಕ್ಷನ್ ಆಗುವುದ್ರೆ ಹುಟ್ಟದಂತ ಅರ್ಥ ಅಲ್ವಾ ಏ ಆದ್ರೆ ಪ್ರತಿಬೆಂಬದಕ್ಕೆ ಅದೇ ಆ ಅರ್ಥ ಅಲ್ಲ ಭಗವಂತನಿಗೆ ಅಧೀನನಾಗಿದ್ದು ಭಗವಂತನಿಗೆ ಸದೃಶ ಸಾಕು ಅದೇ ಪ್ರತಿಬೆಂಬದಕ್ಕೆ ಅರ್ಥ ಯಾವ ತರದಲ್ಲಿ ವಿಚಾರ ಮಾಡಲು ಕೂಡ ನಿನ್ನ ದುಃಖಕ್ಕೆ ಕಾರಣ ಇಲ್ಲ ಹಾಗಾಗಿ ಅಸ್ಥಾನದಲ್ಲಿ ಅಯೋಧ್ಯೆ ಸ್ಥಾನದಲ್ಲಿ ಶೋಕಕ್ಕೆ ಯಾರು ಹಳೆಯರಲ್ಲೋ ಅವರ ಬಗ್ಗೆ ಶೋಕ ಪಡ್ತಾ ಇದೆಯಾ ಆ ದುಃಖವನ್ನು ಬಿಟ್ಟುಬಿಡು ದುಃಖ ಪಡುವುದು ಆಗ್ತಾ ಇಲ್ಲ ಹಾಗಾಗಿ ಏನಾಯ್ತು ಯಾವ ಸಮಸ್ಯೆಯೂ ಇಲ್ಲ ಆದ್ರಿಂದಾಗಿ ತಸ್ಮಾತ್ ಯುದ್ಧಸ್ವ ಭಾರತ ನೋಡಿ ಅಷ್ಟು ಬಂತು ತಸ್ಮಾತ್ ಯುದ್ಧಸ್ವ ಭಾರತ ಆದ್ರಿಂದಾಗಿ ನೀ ಏನ್ ಮಾಡಬೇಕು ಅಂತ ಹೇಳಿದ್ರೆ ಸತ್ಯ ಕೃತಿಯ ಅಜ್ಜೀವನ ನಾಶ ಆಗುವುದಿಲ್ಲ ಮತ್ತೆ ದೇಹ ದರ್ವತಾ ನಾಶ ಆದ್ರೆ ಇನ್ನೊಂದು ಬರುತ್ತೆ ಅಥವಾ ನಿನಗೆ ಪ್ರಿಯರಾದ ದೇಹ ಚಿನ್ನ ಭಿನ್ನ ಆಯಿತನ್ನು ದುಃಖ ಪಡಬೇಡ ಅಭಿಮಾನ ತ್ಯಾಗದಿಂದ ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಬಿಂಬ ನಾಶ ಆಗುವುದಿಲ್ಲ ಉಪಾಧಿ ಆದ ಸುಲಭದೇಹ ನಾಶ ಆಗುವುದಿಲ್ಲ ಜೀವನ ಸುಲಭದೇಹ ನಾಶ ಆಗುವುದಿಲ್ಲ ಬಿಂಬೋಪಾಧಿ ಸಂವಿಧಾನವೂ ಯಾವ ಪರಿಯಲ್ಲಿ ನೋಡಿದ್ರೂ ಆತ್ಮನಾಶ ಆಗುವುದಿಲ್ಲ ಅದರಿಂದಾಗಿ ನಿನಗೆ ದುಃಖಕ್ಕೆ ಕಾರಣ ಯಾವುದೂ ಇಲ್ಲ ಅದರಿಂದಾಗಿ ನೀನೇನು ಮಾಡಬೇಕಂದ್ರೆ ಪರಮ ಪುರುಷಾರ್ಥಕ್ಕೆ ಸಾಗರವಾದ ಯುದ್ಧವನ್ನು ಮಾಡಿ ಬಂದು ಜನರು ಚಿನ್ನ ಮಾಡಿದರೂ ಕೂಡ ದುಃಖವನ್ನು ದೂರ ಮಾಡಿಕೊಂಡು ಅಭಿಮಾನ ತ್ಯಾಗ ಮಾಡುವ ಮೂಲಕ ಭಗವತ್ ಪೂಜಾ ರೂಪದಲ್ಲಿ ಯುದ್ಧ ಮಾಡು ನೀನು ಮಾಡುವ ಸ್ಮಾತ್ ಯುದ್ಧತ್ವ ಭಾರತ ಯಾವ ಸಮಸ್ಯೆಯೂ ಇಲ್ಲ ಅದರಿಂದಾಗಿ ಭಗವತ್ ಪೂಜಾ ರೂಪದಲ್ಲಿ ನೀನು ಯುದ್ಧ ಮಾಡು ಹರಿಪೂಜಾ ರೂಪದಲ್ಲಿ ಯುದ್ಧ ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾನೆ ಯಾಕೆ ಭಾರತ ಭಾರತ ಭರತ ಮಾಡಿದ್ದಾನೆ ಭಗವತ್ ಪೂಜಾ ರೂಪದಲ್ಲಿ ಯುದ್ಧಕ್ಕೆ ನೀನು ಭರತನ ಸಂಬಂಧಿಕ ಭರತನ ಅಚ್ಚುಮೆಚ್ಚಿನ ಅನುಜ ಅದರಿಂದ ನೀನು ಮಾಡು ಎಂಬ ಅರ್ಥದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಇನ್ನು ನಾಳೆ ದಿವಸ ಮತ್ತೆ ಮುಂದೂಡೋಣ ಯಾಕೆಂದರೆ ನಮ್ಮ ಈ ಕರ್ಮದ ಬಗ್ಗೆ ಬಹಳ ಒಂದು ಸತ್ಕರ್ಮ ನಾವು ಯಾವ ಕರ್ಮ ಮಾಡಿ ಗೊಂದಲ ಯಾಕೆಂದರೆ ಕರ್ಮ ಎಂದು ಮೋಕ್ಷಕ್ಕೆ ಸಾಧನ ಅಂತ ಕೆಲವರು ಹೇಳ್ತಾರೆ ಕರ್ಮ ಎಂದು ಸ್ವರ್ಗಕ್ಕೆ ಸಾಧನ ಅಂತ ನಮಗೆ ಗೊಂದಲ ಆಗಿದೆ ಕಾಮ ಕಾಮನ ಮಾಡಬಾರ್ದು ಅಂತ ಹೇಳ್ತದೆ ಕಾಮನೆಯಿಂದ ಯಾಗ ಮಾಡಿರಿ ಅಂತ ವೇದ ಹೇಳುತ್ತೆ ಎಂತ ನಮಗೆ ಕಾಮನ ಮಾಡುವಂತ ಹೇಳಿದ್ರೆ ಕಾಮನ ಮಾಡಿ ಕಾಮನ ಮಾಡಿ ಯಾಗಬಾರದು ಸಂಘ ಕಾಮನ ಮಾಡಿ ಯಾದ ಮಾಡೋದು ಬೇರೆ ಹೇಳುತ್ತೆ ನೀವು ಹೆಸ್ರೆ ಕಾಮನ ಮಾಡಬಾರದು ಅಂತ ನಿಷ್ಕಾಮ ಕರ್ಮ ಮಾಡಬೇಕಂತ ಶಾಸ್ತ್ರಪೀತವಾಗಿ ಮಾಡಿದಾಗ ನಿಷಿದ್ಧಾಗೋದು ಹೇಗೆ ನಮ್ಗೆ ದೊಡ್ಡ ಗೊಂದಲ ಆಗಿದೆ ತಿರ್ಕೇ ಗೊತ್ತ ನಾಳೆ ನೋಡೋಣ ಅಂತ ಇವತ್ತಿನ ಪನ್ಯಾತ್ಮ ಕೃಷ್ಣ